ಶಾಂತಿ ಮಂತ್ರವನ್ನು ಮಂಗಳ ಮಂಗಳಷ್ಟು ಕೂಡ ಅದರ ಮಂಗಳ ಶ್ಲೋಕವನ್ನು ಹೇಳಿದ್ರು ಚೆನ್ನಾಗಿರ್ಬಾರ ಇಲ್ಲ ಅಂತ ಹೇಳಿದ್ರೆ ಕಳೆದ ಬಾರಿ ಹೇಳಿದ್ದೆ ಬರೀ ಹೇಳಿದ ನಾವು ಗ್ರೂಪ್ ಸಿಂಗಿಂಗು ಮತ್ತೆ ಸೋಲೋ ಅಂತ ಎರಡು ಇರುತ್ತೆ ಸೋಲೋ ಅಂದ್ರೆ ಒಬ್ಬರೇ ಹಾಡ್ತಕ್ಕಂಥದ್ದು ಸಂಗೀತಗಾರ ಗ್ರೂಪ್ ಸಿಂಗಿಂಗ್ ಅಂದರೆ ಎಲ್ಲರೂ ಒಟ್ಟಿಗೆ ಭಕ್ತರೆಲ್ಲ ಸೇರಿಕೊಂಡು ಒಟ್ಟಿಗೆ ಒಂದೇ ಸ್ವಲ್ಪದಲ್ಲಿ ಹಾಡ್ತಕ್ಕಂಥದ್ದು ಗ್ರೂಪ್ ಸಿಂಗಿಂಗ್ ಅನ್ನೋದು ಅಂತ ಅಂತಕ್ಕಂಥದ್ದು ಸೋಲೋ ಆಗಬಾರದು ಅಂದರೆ ಒಬ್ಬೊಬ್ಬರು ಒಂದೊಂದು ರಾಗದಲ್ಲಿ ಒಂದೊಂದು ತಾಳದಲ್ಲಿ ಅಂದರೆ ವೇಗದಲ್ಲಿ ಹೇಳ್ತಾ ಇದ್ದರೆ ಆ ಒಂದು ಆ ಲಯ ಆ ಭಾವಕ್ಕೆ ಧಕ್ಕೆ ಉಂಟು ಅದನ್ನು ಧಕ್ಕೆ ಉಂಟಾಗಬಾರ್ದು ಈಗ ನಾವು ಈ ನಾರದ ಭಕ್ತಿ ಸೂತ್ರವನ್ನು ಪ್ರಾರಂಭಿಸುವ ಮೊದಲು ನಾನು ಅಂದ್ಕೊಂಡೆ ಏನಾದರೂ ಇಲ್ಲಿಯವರೆಗೆ ನಿಮಗೆ ತರಗತಿಗಳಲ್ಲಿ ಕೇಳಬೇಕಾದ ಪ್ರಶ್ನೆಗಳು ಏನಾದರೂ ಇದ್ದರೆ ನೀವು ಅದನ್ನು ನಮಗದು ಗೊತ್ತಿದ್ದರೆ ನಾವು ಅದನ್ನು ಪ್ರಯತ್ನ ಪಡಬೇಕು ಒಂದು ಕಷ್ಟ ಹೇಳುವ ಸೃಷ್ಟಿ ಆಗೋದಕ್ಕೂ ಮುಂಚೆ ಪರಮಾತ್ಮ ಸಂಕಲ್ಪ ಮಾಡ್ತಾ ಅಂತ ನಾವು ಪ್ರೇರೇಪಣೆ ಮಾಡಿದ್ದು ಅವರಿಗೆ ಸಂಪರ್ಕ ಮಾಡಿಲ್ಲ ಸಂಕಲ್ಪ ಮಾಡಿಲ್ಲ ಸಂಕಲ್ಪ ಮಾಡುವಂತಹ ಅದನ್ನೇ ನಾವು ನಿಜವಾಗಲೂ ಅದ್ವೈತಕ್ಕೆ ನೀವೇ ಬಂದ್ರೆ ನೀವೂ ಇಲ್ಲ ನಾವೂ ಇಲ್ಲ ನಿಜವಾಗಿ ಸ್ವಾಮಿ ಇದೆಯಲ್ಲ ಉಪನಿಷತ್ತುಗಳು ವೇದಗಳು ಇದೊಂದು ಕಥೆಯನ್ನ ಕಟ್ಟಿವೆ ಅದಕ್ಕೇನು ಹೇಳ್ತಾರೆ ಅಂದ್ರೆ ಅನುಭೂತಿ ಪ್ರಕಾಶ ಅನ್ನುವಂಥ ಒಂದು ಗ್ರಂಥದಲ್ಲಿ ಸಿದ್ಧಾರಣ್ಯ ಹೇಳ್ತಾರೆ ಅಧ್ಯಾರೋಪ ಅಪವಾದಾಭ್ಯಾಮ್ ಪ್ರಪಂಚ ಪ್ರಪಂಚತೆ ಅಂತ ಅಧ್ಯಪ ಅಪವಾದಗಳಿಂದ ಹುಟ್ಟಿಲ್ಲದಿರುವುದನ್ನು ವಿವರಿಸ್ತಾ ಇದ್ದಾರೆ ಸೃಷ್ಟಿ ಆಗದೇ ಇರುವುದನ್ನು ವಿವರಿಸ್ತಾರೆ ಕಾಣ್ತಾ ಇದೆ ಅಜ್ಞಾನ ಕಾಣ್ತಾ ಇದೆ ಅಜ್ಞಾನವೇ ಅಧಿಷ್ಠಾನದ ಪ್ರಪಂಚಕ್ಕೆ ಅದು ಭಗವಂತ ಸಂಕಲ್ಪ ಹೀಗೆ ಈ ಈ ರೀತಿಯೇ ಆಗ್ಲಿಲ್ಲ ಈಗ ಕಾಣ್ತಾ ಇರೋದ್ರೆ ಉತ್ತರ ಹೇಳ್ಬೇಕಿಲ್ಲ ಎಲ್ಲಿಂದ ಬಂತು ಅಂತ ಹೇಳ್ಬೇಕಿ ಮೊಟ್ಟ ಮೊದಲೇನೂ ಇಲ್ಲ ನೀವು ಒಪ್ಲಿಕ್ಕೆ ತಯಾರಿಲ್ಲ ಯಾಕಂದ್ರೆ ಆ ಅಜ್ಞಾನದ ಚಕ್ಷುವಿನಿಂದ ನಾವು ನೋಡ್ತಾ ಇರೋದ್ರಿಂದ ನಿಮಗದು ತೆಗಿಬೇಕಿಲ್ಲ ಹೇಗೆ ತೆಗಿಯೋದು ಅದಕ್ಕೊಂದು ಉಪಾಯ ಅಂತ ಹೇಳಿದ್ರೆ ನೀವು ನಂಬುದಿಲ್ಲ ಇಲ್ಲ ಇದು ಮಾಡ್ಬೇಕಲ್ಲ ಅದು ರಿವರ್ಸ್ ಮಾಡಿದ್ರು ಬರ್ಬೇಕು ಇನ್ನಿಲ್ಲ ಹೇಗೆ ಸೃಷ್ಟಿಯಾಯ್ತಪ್ಪಾ ಅಂತ ಹೇಳಿದ್ರೆ ಒಂದೊಂದು ಕಾಲವಿಲ್ಲದ ಪರಮಾತ್ಮ ಕ್ಷೀರ ಕ್ಷೀರ ಸಮುದ್ರದಲ್ಲಿ ಶೇಷಶಾಲಿಯಾಗಿದ್ದ ಹೀಗೆಂದು ಸಂಕಲ್ಪಿಸಿದನು ನಾನು ಸೃಷ್ಟಿಯನ್ನು ಮಾಡುತ್ತೇನೆ ಪ್ರಜಾ ನಾನು ಹಲವಾಗುತ್ತೇನೆ ನಾನು ಪ್ರಜೆಗಳನ್ನು ಸೃಷ್ಟಿಸುತ್ತೇನೆ ಸೋ ಕಾಮಯತ ಅವನು ಕಾಮಿಸಿದನು ಸಂಕಲ್ಪ ಸಂಕಲ್ಪ ಮಾತ್ರವೇ ಸಾಕು ಈ ಸೃಷ್ಟಿಯಾಗಬೇಕು ನಮಗೆ ಸಂಕಲ್ಪ ಸಾಕಾಗುವುದಿಲ್ಲ ಅವನು ಆಗ್ತವೆ ನಂತರ ಪರಮಾತ್ಮನ ಇಚ್ಛೆಯಿಂದ ಬ್ರಹ್ಮ ನಂತರ ಅವುಗಳಾದಂತಹ ಪ್ರಜಾಪತಿಗಳು ದಕ್ಷ ಇತ್ಯಾದಿಗಳು ಅವರು ಅವಾಂತರ ಸೃಷ್ಟಿಯನ್ನು ಮಾಡ ನಂತರದ ಸೃಷ್ಟಿಯನ್ನು ಬೇರೆ ಬೇರೆ ಲೋಕಗಳನ್ನು ಸಾರೇ ಅಂತ ಹೇಳಿ ಕರ್ ಕ್ರಮವನ್ನು ವಿವರಿಸುವಂತಹ ಪದ್ಧತಿಯ ಅಷ್ಟೇ ನಿಜವಾಗಿಯೇ ನೋವು ಇಲ್ಲಿ ಸೃಷ್ಟಿಯಲ್ಲ ಸೃಷ್ಟಿಯ ಹಿಂದೆ ಇರತಕ್ಕಂತಹ ಸೃಷ್ಟಿ ಶ್ರೀರಾಮಕೃಷ್ಣರು ತುಂಬಾ ಸುಂದರವಾಗಿ ಉದಾಹರಣೆ ಅಂತ ಹೇಳ್ತಾರೆ ಒಬ್ಬರ ಮಾಡ್ತಾ ಇದ್ದಾನೆ ಐತ್ರಜಾಲಿಕ ಮ್ಯಾಜಿಷಿಯನ್ ಮ್ಯಾಜಿಕ್ ಶೋ ಮಾಡ್ತಾ ಇದ್ದಾನೆ ನಿಮ್ಮ ಹೆಣ್ಣಿಗೆ ಕಾಣ್ತಾ ಇದೆ ಅಲ್ಲಿ ಮ್ಯಾಜಿಕ್ ಅಷ್ಟು ಅವನ ಕತ್ತರಿಸ್ತಾನೆ ಒಂದ್ ದೇಹವನ್ನು ಕತ್ತರಿಸ್ತಾನೆ ನಿಮ್ಗೆ ಎದುರ್ಗನೆ ಕತ್ತರಿಸಿ ಎರಡು ಹೋಲ್ಡ್ ಮಾಡ್ತಾನೆ ನೀವು ಅಷ್ಟು ಮುಗ್ಧರಾಗಿರ್ತೀರ ಅವನ ಒಂದು ಆ ಮಾಯ ಜ ಅಲ್ಲಿ ನಿಜವಾಗಿಯೂ ಅದೆಲ್ಲದೂ ಕಣ್ಣುಕಟ್ಟೆ ಅಲ್ಲಿರ್ತಕ್ಕಂಥ ಏನೇನು ಕೈಚಾಟಕಗಳು ಏನೇನು ಮ್ಯಾಜಿಕ್ ಇದೆಯೋ ಇಂದ್ರಜಾಲ ಅಲ್ಲೂ ಕಣ್ಕಟ್ಟು ಸತ್ಯ ಯಾವ ಹಾಗೆ ಇದು ಕಣ್ಕಟ್ಟು ಸುಳ್ಳಾದ್ರೆ ಸತ್ಯ ಯಾವ ಐಂದ್ರಜಾಲಿಕ ಒಬ್ಬನೇ ಆ ನಿಂತ್ಕೊಂಡು ಮಾಡ್ತಾ ಇದ್ದಾರಲ್ಲ ಈ ಒಮ್ಮೆ ಹೀಗಾಗಿ ಈ ಸೃಷ್ಟಿಯನ್ನು ಒಂದು ಉಪದೇಶ ಯಾಕೆ ಉಪನಿಷತ್ನಲ್ಲಿ ಬರ್ತದೆ ಅಂತ ಹೇಳಿದ್ರೆ ಶುಷ್ಕರ್ಣಿಯೆಡೆಗೆ ಸೃಷ್ಟಿಯನ್ನು ನೋಡ್ಬೇಡ ಅಲ್ಲಿ ನೋಡು ಸೃಷ್ಟಿ ನೋಡ್ಬೇಡ ಅಲ್ಲಿ ನೋಡು ಯಾ ಯಾಕ ನೋಡು ಎಲ್ಲ ಸೃಷ್ಟಿಯ ಸಮಸ್ತ ಆಧಾರನಾಗಿ ಸೃಷ್ಟಿ ಸ್ಥಿತಿ ಲಯವನ್ನ ಮಾಡ್ತಾ ಇರತಕ್ಕಂಥವನು ಅಲ್ಲಲ್ಲಿ ಪಾಪ ಆದಂತಹ ಶಕ್ತಿವಂತನಾದಂತಹ ಮಾಯಾಧೀಶನಾದಂತಹ ಭಗವಂತ ನೋಡು ಸೃಷ್ಟಿಯನ್ನು ನೋಡ್ಬೇಡ ಅಲ್ಲಿ ಏನಿಲ್ಲ ಅಲ್ಲಿರ್ತಕ್ಕಂಥ ಪರ್ಮಿಟೇಷನ್ ಕಾಂಬಿನೇಷನ್ ಅದನ್ನೇ ಪಂಚೀಕರಣಭೂತ ಆಕಾಶ ವಾಯು ವಾಯು ಅಗ್ನಿ ಅಗ್ನಿ ಅಭ್ಯರ್ ಸೃಷ್ಟಿಕರಣವನ್ನು ಹೇಳ್ಬೋದು ಬಂದ ನಿಜವಾಗಿಯೋ ಬೆಟ್ಟು ತೋರಿಸ್ತಾ ಇರೋದೆಲ್ಲ ಆತ್ಮನ ಕಡೆ ಅಲ್ಲೂ ಅಲ್ಲು ನೋಡುವಲ್ಲ ಹಾಗೆ ಸಂಕಲ್ಪಿಸಿದನು ಅದು ಹೇಗೆ ಆಗಿರುತ್ತೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಕುಟುಂಬ ತಮಾಷೆ ಮಾಡ್ತಾ ಕ್ರಿಶ್ಚಿಯನ್ ಪಾದ್ರಿಯ ತಮಾಷೆ ಮಾಡ್ತಾ ಹೇಳ್ತಾರೆ ಅವರು ಪ್ರೀಚಿಂಗ್ ಮಾಡಲಿಕ್ಕೆ ಹೇಳ್ತಾರೆ ಭಗವಂತ ಮೊಟ್ಟ ಮಣ್ಣಿನಿಂದ ಮನುಷ್ಯನನ್ನು ಮಾಡಿ ಆ ಮನುಷ್ಯನನ್ನು ಒಣಗಲಿಕ್ಕೆ ಬೇಲಿಯ ಮೇಲೆ ಇಟ್ಟನು ತಕ್ಕ ಹೋಪು ಕೇಳಿದಂತೆ ಸ್ವಾಮಿ ನೀವು ಹೇಳಿದ್ರಿ ಮೊಟ್ಟ ಮೊದಲು ಮನುಷ್ಯನ ತಯಾರು ಮಾಡುವ ಮಣ್ಣಿನಿಂದ ಅಂತ ಆಮೇಲೆ ಒಣಸಲಿಕ್ಕೆ ಬೇಲಿ ಮೇಲೆ ಹಾಕಿಟ್ಟ ಅಂತ ಹೇಳಿದ್ರಿ ಬೇಲಿಯಿಂದ ಮತ್ತು ಸ್ವಾಮಿ ಮನುಷ್ಯನೇ ಮೊಟ್ಟ ಮೊದಲಾದ್ರೆ ಬೇಲಿ ಒದಕ್ಕಿಂತ ಮೊಟ್ಟ ಮೊದಲು ಇದ್ದೇ ಇತ್ತಲ್ಲ ಆಗ ಒಂದು ಕೋಪದಿಂದ ಹೇಳಿದಂತೆ ಚುಪ್ ಪ್ರಶ್ನೆ ಕೇಳಬಾರ್ದು ಈ ಪ್ರಶ್ನೆ ಕೇಳಿದ್ರೆ ಇಲ್ಲಿಂದ ತಲೆ ಕೆಳಗಾಗಿರುತ್ತೆ ಆದರೆ ನಮ್ಮ ದರ್ಶನ ಅಂಕಿ ಇಲ್ಲ ನೀವು ಎಷ್ಟು ಬೇಕಾಗರೋ ಪ್ರಶ್ನೆಯನ್ನು ಕೇಳಬಹುದು ಆ ಪ್ರಶ್ನೆಗೆ ಸಮಂಜಸವಾದಂತಹ ಅಧಿಕಾರಿಗೆ ತಕ್ಕಂತಹ ಉತ್ತರ ಸಿಗ್ತದೆ ದಯವಿಟ್ಟು ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಡಿ ಆಯಾ ಅಧಿಕಾರಿಗೆ ತಕ್ಕಂತಹ ಆಯಾ ಒಬ್ಬೊಬ್ಬರಿಗೊಂದೊಂದು ಉತ್ತರ ಹಾಗಿದ್ರೆ ಏನಿದು ಇಷ್ಟೊಂದು ಸಭೆಯಲ್ಲಿ ಇಷ್ಟೊಂದು ಸತ್ಯ ಇರೋದು ಹೇಗೆ ಸಾಧ್ಯ ಹಾಗಲ್ಲ ಸೂರ್ಯನನ್ನ ಒಬ್ಬೊಬ್ಬರು ಒಂದದಲ್ಲಿ ನೋಡಿದಾಗ ಒಂದೊಂದು ರೀತಿಯಾಗಿ ಕಾಣ್ತಾನೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಒಂದೊಂದು ರೀತಿಯಲ್ಲಿ ಛಾಯಾ ಚಿತ್ರಣವನ್ನು ತೆಗೆದಾಗ ಒಂದು ಒಂದೊಂದು ಡೈರೆಕ್ಷನ್ ನೋಡಿದಾಗ ಒಂದೊಂದು ರೀತಿಯಲ್ಲಿ ಕಾಣ್ತಾನೆ ಹಾಗಾದ್ರೆ ಸೂರ್ಯ ಇಲ್ಲ ಒಬ್ಬನೇ ಸೂರ್ಯ ಹಲವು ಮನವರು ರೀತಿಯಲ್ಲಿ ಗೋಚರ ಗೋಚರಣೆ ಕ್ರಿಪ್ಟಿಕ್ ಸೂತ್ರ ರೀತಿಯಲ್ಲಿ ಜೋತೋ ಮತ್ ತೋಥೋ ಪಥ ಅಂತ ಹೇಳ್ಬಿಟ್ಟು ಎಷ್ಟು ಮತಗಳು ಅಷ್ಟು ಪಥಗಳು ಅಂತ ನಾಧಿ ಮುಂದೆ ಚಕ್ರ ಚಕ್ರದ ನಾಭಿ ಮುಂದೆ ಅದಕ್ಕಿರ್ತಕ್ಕಂಥ ಅರಗಳು ಯಾವ ಅರದಿಂದ ಹೋದ್ರೂ ನಾಧಿಯನ್ನು ಸೇರ್ಬೇಕು ಹೇಗೆ ಹೋದರೂ ಪದ್ಮನಾಭನನ್ನೇ ಸೇರಬೇಕು ಆ ಒಂದು ಸತ್ಯವನ್ನ ನಮ್ಮ ಋಷಿಗಳು ಹೇಳ್ತಾರೆ ಅದೇ ಇಂಪು ಕೂಡ ಅಳ್ತಾರೆ ಯಾವುದೋ ಏಕಂ ಸಹುದಿ ಸತ್ಯವೊಂದೇ ಪ್ರಾಂತ್ಯಗಳು ಋಷಿಗಳು ಹಲವು ವಿಧವಾಗಿ ಹೇಳ್ತಾರೆ ಹಲವು ಮನಸ್ಸುಗಳಿಗೆ ಒಪ್ಪುವಂತೆ ಕಂತೆ ಹೇಳ್ತಾರೆ ಸಮಾಧಾನ ಆಯ್ತು ಪ್ರಶ್ನೆ ಕೇಳ್ಬಹುದು ಯಾವುದು ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಈ ದೇಹ ಅಂತಕ್ಕಂಥದ್ದು ಶವ ಈ ದೇಹ ಈ ದೇಹದಲ್ಲಿ ಶಕ್ತಿ ಇಲ್ಲದೆ ಹೋದ್ರೆ ಇಲ್ಲಿರ್ತಕ್ಕಂತಹ ಶಿವ ಶವ ಅದಕ್ಕೆ ನೀವು ನೋಡಿರ್ಬೋದು ಹಲವಾರು ಮುಖ್ಯವಾಗಿ ದಕ್ಷಿಣ ಅಂತ ಮೂರ್ತಿಗೆ ಸಿಗುದಿಲ್ಲ ಆದ್ರೆ ಉತ್ತರ ಭಾರತದಲ್ಲಿದೆ ಮತ್ತು ಈ ಹೇಳ್ತೀವಲ್ಲ ಆ ಒಂದು ಜಾಗದಲ್ಲಿ ಇದೆ ಕಾಳಿ ಕ್ಷಣ ಹೇಳಿ ನಿಂತಿರುವಂತೂ ಯಾರೋ ಒಬ್ರು ಪಾಪ ಸ್ವಾಮಿಗಳು ಅವ್ರಿಗೆ ಕಲ್ಪನೆ ಗೊತ್ತಿಲ್ಲ ಅಂತ ಅನಿಸ್ತದೆ ಒಂದು ಮಂದಿರಕ್ಕೆ ಹೋದ್ರು ಅಲ್ಲಿ ಈ ವಿಗ್ರಹವನ್ನು ನೋಡಿದ್ರು ಅಯ್ಯೋ ಅಪಚಾರ ಏನಿದ್ರು ಅವರು ಕೇಳ ಕೇವಲ ಕೇಳಿದ್ರು ಶಿವನ ಪತ್ನಿ ಪಾರ್ವತಿ ಅಂತ ಏನಿದ್ರು ಹೆಂಡತಿ ಗಡ್ಡಂತ ಎದೆ ಮೇಲೆ ನಿಂತ್ಕೊಳ್ಳೋದು ಅಂದ್ರೆ ಏನಿದೆ ಅದ ಇಂತಹ ವಿಗ್ರಹ ಯಾಕೆ ಮಾಡಿದ್ರು ಅಂತ ಆ ಪ್ರಶ್ನೆ ಆದರೆ ನಿಜವಾಗಿ ಹೋದ ತಂತ್ರಗಳಲ್ಲಿ ಇದೆ ಅದರ ಸಂದೇಶ ಇಷ್ಟೇ ಶಿವ ಶಕ್ತಿ ಎರಡಲ್ಲ ಮುಂದೆ ಶಕ್ತಿಯನ್ನ ನೀವು ನೋಡ್ಲಿಕ್ಕೆ ಬಯಸಿದಾಗ ಶಕ್ತಿ ಮಾತ್ರ ಕಾಣ್ತಾ ಇ ಮನಸ್ಸಿಗೆ ಸಗುಣ ಸಾಕಾರ ಬೇಕು ಅಂದಾಗ ನಿರ್ಗುಣ ನಿರಾಕಾರ ಕಾಣಿಸಿಲ್ಲ ನಿರ್ಗುಣ ನಿರಾಕಾರವೇ ನನಗೆ ಬೇಕು ಅಂತ ಹೇಳಿದಾಗ ಸಗುಣ ಮಾಯ ಸಗುಣ ಸಾಕಾರ ಇಲ್ಲ ಆ ಒಂದು ಕಲ್ಪನೆಯನ್ನ ಇಟ್ಟೆ ಇಲ್ಲಿ ಒಂದು ಇದನ್ನು ಹೇಳಬೇಕು ಇಲ್ಲಿ ಮುಖ್ಯವಾದ ಶವ ಸಾಧನೆಯಲ್ಲಿ ಆ ಒಂದು ಉಪಮೆಯಲ್ಲಿ ಸಾದೃಶ್ಯದಲ್ಲಿ ಈ ಶರೀರೋ ಅದಕ್ಕೆ ಸಾಧನೆಗೆ ಬೇಕಾದಂತಹ ಅಗತ್ಯಗಳನ್ನು ನಾಲ್ಕಕ್ಕೆ ಪೂರೈಸಬೇಕು ಅದಕ್ಕೆ ಹಸಿವು ಅಯಾರಿಕೆ ನಿದ್ರೆ ಇತ್ಯಾದಿಗಳಿದೆ ಅದನ್ನು ಹೊಡೆದೇ ಹೋದರೆ ರಿಸ್ಟ್ರಿಕ್ಟ್ ಮಾಡಿದ್ರೆ ಹಾಗೇನಾಗುತ್ತೆ ರಿವೋರ್ಡ್ ಹಾಕಿ ಕಾಳಿದಾಸನ ವಾಕ್ಯವನ್ನು ಕೇಳಿಲ್ಲವೇ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಪ್ರತಿಯೊಂದು ಧರ್ಮ ಅರ್ಥ ಸಾಧನೆ ಮಾಡಬೇಕಾದ್ರು ಕಾಮ ಸಾಧನೆ ಮಾಡಬೇಕಾದ್ರು ಧರ್ಮ ಸಾಧನೆ ಮಾಡಬೇಕಾದ್ರು ಚರಿಯೇ ಇದೆ ಯಾವ ಕೆಲಸವೂ ಆಗ ನಾಲ್ಕು ಪುರುಷಾರ್ಥಗಳಲ್ಲಿ ಯಾವ ಪುರುಷ ಸಿರಿಸುವುದಿಲ್ಲ ಮೋಕ್ಷ ಮಾಡ್ಬೇಕಂದ್ರೆ ಈ ಶರೀರ ಇಟ್ಕೊಂಡೇ ಸಾಧನೆ ಮಾಡ್ಬೇಕಲ್ಲ ತೆರೀರ ಎಲ್ಲದೆ ಸಾಧನೆ ಮಾಡ್ತೀನಿ ಅಂತ ಹೇಗೆ ಹೇಳ್ತಾ ಸಾಧ್ಯ ಜನ್ಮ ಮನುಷ್ಯ ಜನ್ಮಲ್ಲಿ ಎಲ್ಲದೇನೆ ಗೊತ್ತೆ ಆದರೂ ಕೂಡ ಅದಕ್ಕೋಸ್ಕರ ದೇವತೆಗಳು ಕೂಡ ಹಾತೋರಿತಾರೆ ಈ ಮನುಷ್ಯದೇ ಮನುಷ್ಯ ದೇಬೇಕು ಯಾಕೆ ಅಂದ್ರೆ ಇದರಲ್ಲೇ ಆ ಮೋಕ್ಷಕ್ಕೆ ಒಂದು ಇದಿರತಕ್ಕಂಥದ್ದು ಸಾಧನೆ ಮಾಡಲಿಕ್ಕೆ ಇದರಿಂದೇ ಸಾಧನೆ ಹೀಗಾಗಿ ಅಂತಹ ಶರೀರವನ್ನು ನಾವು ಎಷ್ಟು ಬೇಕು ಸಾಧನೆಗೆ ಎಷ್ಟು ಬೇಕು ತಪಸ್ ಮಾಡಬೇಕು ಯಾಕೆ ತಪಸ್ ಮಾಡಬೇಕು ತಪಸ್ ಮಾಡಬೇಕು ಅಂತ ಹೇಳ್ತೀವಲ್ಲ ತಪಸ್ ಯಾಕೆ ಮಾಡಬೇಕು ಅಂದರೆ ಸಾಮಾನ್ಯವಾಗಿ ಇರ್ತಕ್ಕಂತಹ ಚಾಂಚಲ್ಯ ಚಪತೆ ಮತ್ತು ಸಾಲೆಗೆ ಅಡ್ಡಿ ಮಾಡ್ತಕ್ಕಂತಹ ಏನೇನು ವೃತ್ತಿಗಳಿದೆಯೋ ಶರೀರದ್ದು ಅನಗತ್ಯವಾದಂತಹ ವೃತ್ತಿಗಳು ಕಟ್ ಆಫ್ ಬೇಡ ಅಂತ ಹೇಳ್ತಕ್ಕಂಥ ಬೇಡ ಅಷ್ಟಕ್ಕೆ ಮಾತ್ರ ನಾವು ಸೀಮಿತ ಮಾಡಿಕೊಳ್ಬೇಕು ಇಲ್ಲ ನಾನು ಊಟವೇ ಮಾಡಿದ್ದ ವರ್ಷಾನು ಗಟ್ಟಲೆಯಿಲ್ಲ ಅಥವಾ ನಾನು ನೀರೇ ಕುಡಿಯೋದಿಲ್ಲ ಉಸಿರೇ ಆಗೋದಿಲ್ಲ ಹೋಯ್ತು ದೇಹ ಅದಕ್ಕೆ ಕೂಡ ಬುದ್ಧ ಮೊಟ್ಟ ಈ ಮಾರ್ಗವನ್ನು ಅವಲಂಬಿಸಿದ ಏನದು ಅಹಿವ ಮಾರ್ಗಕ್ಕೆ ಬರಬೇಕಾದ್ರೆ ಮುಂಚೆ ಆ ಒಂದು ಅರಣ್ಯದಲ್ಲಿ ಘೋರವಾದಂತಹ ಸಾಧನೆಯನ್ನು ಮಾಡೆ ಚಕ್ರವಾಯಿತು ನೀನು ನೋಡೋದು ಬುದ್ಧನ ವಿಗ್ರಹ ಇದೆ ಒಂದು ಫೋಟೋ ಇದೆ ಕೇವಲ ಮೂಳೆ ಮಾತ್ರ ಇದೆ ಶರೀರಿ ಮಾಂಸ ಮುಂಚ ಪ್ರಯಂತು ಹೇಳಿ ನಿರ್ಣಯ ಮಾಡಿಕೊಂಡು ಅವನು ಹೋಗಿದ್ದು ಈ ಆಸನ ಮೇಲೆ ಅಸ್ಥಿ ಮಾಂಸ ಇವೆಲ್ಲವೂ ಕೂಡ ಪ್ರಳಯ ನಾಶವಾಗಿದೆ ಪರವಾಗಿಲ್ಲ ಎಲ್ಲಿಯ ತನಕ ಬಹುಬೋಧಿ ಕಲ್ಪವಂ ಬಹು ದುರ್ಲಭಂ ಅತ್ಯಂತಹ ಆ ಬೋಧಿ ಆ ಜ್ಞಾನ ಎಲ್ಲಿಯವರಿಗೆ ಸಿಗುವುದಿಲ್ಲವೋ ಅಲ್ಲಿಯ ತನಕ ಈ ಆಸನವನ್ನು ಬಿಟ್ಟುವುದಿಲ್ಲ ಅಂತ ಶಪ ಮಾಡಿಕೊಂಡೇ ಹೋಗಿದ್ದರು ಬುದ್ಧ ಲಲಿತ ವಿಸ್ತರದಲ್ಲಿ ಬರ್ತದೆ ಆದರೆ ನಂತರ ಅವನಿಗೆ ಅನಿಸು ಪ್ರಜ್ಞೆ ತಪ್ಪಿ ಬಿದ್ದೋದ ಅಂದ್ಕೊಂಡ ಈಗಾದ್ರೆ ನಡೆಯುವುದಿಲ್ಲ ಗುರಿಯನ್ನು ಅದು ಸಾಧನೆ ಮಾಡುತ್ತಾ ಹೋಗಿ ಗುರಿ ಸಾಧನೆ ಮಾಡುವ ಕರೆ ಏನು ಮಾಡಬೇಕು ನನಗೆ ಹೊಳಿತು ಯಾಕಂದ್ರೆ ಅಷ್ಟರೊಳಗೆ ಅವನಿಗೆ ಅವನ ಮನಸ್ಸು ಶುದ್ಧವಾಗಿತ್ತು ಆ ತಪಸ್ಸಿನ ಪಡವು ಶುದ್ಧವಾಗಿತ್ತು ತಕ್ಷಣ ಹೊಳಿತು ಮಧ್ಯಮ ಪಂಥ ಅವಲಂಬನೀಯ ಮಧ್ಯಮ ಪಂಥವನ್ನು ಅವಲಂಬಿಸಬೇಕು ಹೆಚ್ಚು ಇಲ್ಲ ಕಡಿಮೆ ಇಲ್ಲ ಅದನ್ನೇಲಿ ಹೇಳ್ತಕ್ಕಂಥದ್ದು ಒಂದು ಶ್ಲೋಕ ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತಾವಬೋಧ ಸುಕ್ತ ಸ್ವಪ್ನಾವೋಧ ಯೋಗೋವತಿ ದುಃಖ ಇಲ್ಲಿ ಯುಕ್ತ ಪದಕ್ಕೆ ಏನರ್ಥ ಗೊತ್ತಾ ಎಷ್ಟೋ ಜನ ಈ ರೀತಿ ಇಂಟರ್ಪ್ರಿಟೇಷನ್ ಮಾಡ್ತಾರೆ ತಪ್ಪೋದು ಮಿತಿಯಾದ ಅಂತ ಇಂಟರ್ಪ್ರಿಟೇಷನ್ ಮಾಡ್ತಾರೆ ಮಿತಿಯಲ್ಲ ಯಾವುದು ಯಾವ್ಯುಕ್ತ ಹೇಳಿದ್ರೆ ಯೋಗಕ್ಕೆ ಸಹಾಯವಾಗುವಂತಹ ಯುಜ್ ಶಬ್ದ ಅದರಿಂದಲೇ ಯೋಗ ಅನ್ನು ಯೋಗ ಶಬ್ದಕ್ಕೆ ಮೂಲವೇ ಅದು ಯುಜ್ ಆದರೆ ಯೋಗ ಯೋಗಕ್ಕೆ ಸಹಾಯಕಾರಿಯಾದಂತಹ ಊಟ ಬಂತಲ್ಲ ಅಲ್ಲಿ ಇಲ್ಲ ಮಿಲ ಎಲ್ಲ ಬಂದ್ಬಿಟ್ಟಲ್ಲ ಯಾಕೆ ನಾನು ಹೇಳಿಲ್ಲ ಮಿತ ಹೇಳಿಲ್ಲ ಅವ್ರ ತಪ್ಪು ಯಾಕೆ ಅಂತ ಹೇಳಿದ್ರೆ ಮಿತ ಮಿತ ಅಂದ್ರೆ ಎಷ್ಟು ಆದ್ರೆ ನನಗಿಷ್ಟೇ ಮಿತ ಇನ್ನೊಬ್ಬರಿಗೆ ಇಷ್ಟೇ ಮಿತ ಅಂತವರು ಹೊಟ್ಟೆ ತಕ್ಕಂತೆ ಆದರೆ ಎಷ್ಟು ಊಟ ಮಾಡಿದರೆ ನಾನು ತೂಕಿಡಿದ್ವೋ ಎಷ್ಟು ಊಟ ಮಾಡಿದರೆ ನನ್ನ ಶರೀರ ಅಲ್ಲವಿಕೆಯಿಂದ ಕೂಡಿರ್ತದೆಯೋ ಎಷ್ಟು ಊಟ ಮಾಡಿದರೆ ಮೈಯಲ್ಲಿ ರಥಸಂಚಾರ ಸಮವಾಗಿ ಹರಿತದೆಯೋ ಇದೆಲ್ಲ ಕೂಡ ಯೋಗಕ್ಕೆ ತಕ್ಕನಾದಂತಹ ಊಟ ಆಗ ನಮ್ಮ ಶರೀರ ಧರ್ಮ ನಾವು ನೋಡ್ಕೊಳ್ಬೇಕು ಒಬ್ಬರಿಗೆ ಈ ತರಕಾರಿ ತಿಂದರೆ ಅಲರ್ಜಿ ತಿಂದುಬೇಡಿ ತಿಂದುಬೇಡಿ ಇನ್ನೊಬ್ಬರಿಗೆ ಶಾಸ್ತ್ರದಲ್ಲಿ ಹೇಳಿದೆ ತಿನ್ಲೇಬೇಕು ಆದ್ರೆ ನಿಮ್ಗೆ ದೇಹಕ್ಕೆ ಹೋಗೋದಿಲ್ಲ ತಿನ್ಬೇಡಿ ಸ್ವಾಮಿ ಶಾಸ್ತ್ರದಲ್ಲಿ ಹೇಳಿದೆ ಅದು ತಿನ್ಬೇಡಿ ಯಾಕೆ ಶಾಸ್ತ್ರದ ಉದ್ದೇಶ ಮೇನ್ ಆಗಿ ಭಗವಂತನ ಕಾಣ ಅದು ಬಿಟ್ಟು ಬೇರೆ ಎಲ್ಲ ಗೌಣ ಅದೊಂದು ಮುಖ್ಯ ಮುಖ್ಯವಾಂತನ್ನ ಗಟ್ಟಿಯಾಗಿ ಇಟ್ಕೊಳ್ಬೇಕು ಅದು ಬಿಡೋದಿಲ್ಲ ಗೌಣವನ್ನು ಶಾಸ್ತ್ರವನ್ನು ಓದೋ ಅದು ಬಿಟ್ಟರು ಜೈನ ಹಿಡ್ಕೊಂಡು ಮುಖ್ಯವಾದ ಬಿಡ್ತಾ ಇದ್ದೊಂದು ಜೋಕ ಬಾಗ್ದಾದ ದಿನ ಇರ್ತಾ ಇದ್ದ ಒಂದು ಬಾಗ್ದಾದ ಪಟ್ಟಣದಿಂದ ಹೊರಗಡೆ ಹೋಗುವ ಒಂದು ಕತ್ತೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದ ಅದು ಗುಲ್ಲು ಹೋಗ್ತಾ ಇದ್ದ ಈ ಬಾಂತಾನ ದ್ವಾರಪಾಲಕನಿಗೆ ದಿನಕ್ಕೆ ಮಾಡಿ ಏನು ಗುಲ್ನಲ್ಲಿ ಏನೋ ಸಾಕ್ ಸಾಗಿಸ್ತಾ ಇದ್ದಂತ ಒಂದು ಡೌಟ್ ದಿನ ಮೀಟಿಯಿಂದ ಬರ್ದು ಗುಲ್ನಲ್ಲಿ ಏನೂ ಇಲ್ಲ ಮುಲ್ಲ ಮಾತ್ರ ನಡ್ಕೊಂಡು ಹೋಗ್ತಾ ಇದ್ದಾರೆ ಮುಲ್ಲ ಹಸಿ ಏನು ಅನಿಸಿಕಾಕೊಳ್ಳಿಲ್ಲ ಮುಲ್ಲ ಒಂದ್ ದಿವಸ ಇಲ್ಲಿಗೆ ಡೌಟ್ ಬಂತು ಆದ್ರೆ ಹೇಳ ಹೋಗಲಿ ನೀನು ಸಿಕ್ಕೊಂಡು ಆದ್ರೆ ನೀನು ಹಸಿ ಇದ್ದೇನೆ ಅದು ಹೇಗೆ ಸ್ಮಗ್ಲಿಂಗ್ ಮಾಡ್ತಾ ಇದೆಯಾ ಯಾವ ವಸ್ತು ಸ್ಮಗ್ಲಿಂಗ್ ಮಾಡ್ತಾ ಇದೆಯಾ ಆಗುತ್ತೆ ಏನಿಲ್ಲ ಹುಲ್ಲಲ್ಲ ಹುಲ್ಲಿನ ಕೆಳಗಡೆ ಇದೆಯಾ ಏನು ಕತ್ತೆ ಕತ್ತೆನೆ ವಾಗಿತ ಹೊರಗಡೆ ಸ್ಮಗ್ಲಿಂಗ್ ಮಾಡ್ತಾ ಇದ್ದ ಹಾಗೆ ನಮ್ಮ ದೃಷ್ಟಿಯನ್ನ ಗುಣವಾಗಿರೋ ಕಡೆಯೇ ಹೋಗುತ್ತೆ ಮುಖ್ಯವಾದ ವಸ್ತು ಯಾನಿದೆಯೋ ಅದೊಂದು ಬಿಟ್ಬಿಡ್ತೀವಿ ಹೀಗಾಗಿ ಆ ಕಳ್ಳ ತಪ್ಪಸ್ಕೊಂಡ್ಬಿಡ್ತಾರೆ ಮುಖ್ಯವಾದ ಕಡೆಗೆ ಮನಸ್ಸಿದ್ರೆ ಗೌಣ ತನ್ನಿಂತಾನೆ ತನ್ನಿಂತಾನೆ ನಡ್ಕೊಂಡು ಹೋಗ್ತದೆ ಶಾಸ್ತ್ರ ಯಾವಾಗ ನಾವು ಓದ್ತೇವೆಯೋ ಶಾಸ್ತ್ರವನ್ನು ಯಾವಾಗ ನಾವು ವ್ಯಾಖ್ಯೆ ಮಾಡ್ತೇವೋ ಈ ದೃಷ್ಟಿಯನ್ನು ಮನಸ್ಸನ್ನು ಇಟ್ಕೊಳ್ಬೇಕು ಮುಖ್ಯವಾದನ್ನು ಮರಿಬಾದು ಜೀವಿತದ ಉದ್ದೇಶ ಭಗವಂತನಲ್ಲಿ ಪ್ರೀತಿಯನ್ನು ಬೆಳೆಸ್ತಕ್ಕಂಥದ್ದು ಅದು ಬಿಟ್ಟು ಬೇರೆಯವರು ಎಷ್ಟು ಜಪ ಮಾಡಬೇಕು ಎಷ್ಟು ತಪ ಮಾಡಬೇಕು ಹೇಳಿದ್ದಾರೆ ಕೇಳಿದ್ದಾರೆ ಸಾಧನೆಯಾಗಿ ಹೇಳಿದ್ದಾರೆ ಕೆಲವರಿಗೆ ಒಂದು ಪುರಶ್ಚರಣೆ ಮಾಡಿದ್ರೆ ದೇವಿಯ ಅಥವಾ ಆ ಒಂದು ಇದ್ರದ ಅನುಗ್ರಹ ಆಗಬಹುದು ಕೆಲವರಿಗೆ ಹಲವಾರು ಪುರಶ್ಚರಣೆ ಮಾಡಬೇಕಾಗುತ್ತೆ ಹಲವಾರು ನೀವು ನಿಷ್ಠೆಗಳನ್ನು ಮಾಡಬೇಕಾಗುತ್ತೆ ಆಯಾ ವಿಧಿ ಸ್ಕಾರವನ್ನು ಅವಲಂಬಿಸಿಕೊಂಡು ಆಯಾ ಸಾಧನೆಯನ್ನು ನೀಡಲಾಗಿದೆ ವ್ಯಕ್ತಿ ಅದೇ ಬೇಗ ಹಾಗೆಯೇ ನಾನಿಲ್ಲಿ ಪುನಃ ಈ ಒಂದು ವಿಷಯಕ್ಕೆ ಬರ್ತಾ ಇದ್ದೇನೆ ಈ ಶವಸಾಭಿಷೇಕ ಆಯಾ ಟೈಮಿಗೆ ಏನೇನು ನಡಿಬೇಕು ಈ ಶರೀರಕ್ಕೆ ತಕ್ಕಂತೆ ಅದರ ಪ್ರಕೃತಿ ಧರ್ಮಕ್ಕಂತ ಅದನ್ನು ಕೊಟ್ಟು ಬಿಡಬೇಕು ಮಗುವಿನಂತೆ ನೋಡ್ಕೊಳ್ಬೇಕು ನಿಮ್ಮ ಮಗುವಿನಂತೆ ಜಾಸ್ತಿ ಮುದ್ದು ಮಾಡಬಾರ್ದು ಜಾಸ್ತಿ ಅದನ್ನ ಸತಾಯಿಸ್ತು ಎರಡು ತುಂಬಾ ಡೇಂಜರಸ್ ಸತಾಯಿಸಿದ್ರೆ ಒಂದು ಎನ್ನು ಮಾತು ಕೇಳೋದಿಲ್ಲ ಹಟೆ ಮಾಡಿಯಾಗಿ ಈ ಶರೀರ ಕೂಡ ತುಂಬಾ ಮುದ್ದಾಗಿತ್ತು ಕೈ ಸಿಗೋದಿಲ್ಲ ಹೋಯ್ತು ನೀವು ರಾಸ ಸ್ವಾಮಿ ನಿಮ್ಮನ್ನ ದೇಹಿ ಅಂತ ಕರೆಯಲಿಲ್ಲ ಅದೇ ದೇಹಿ ನೀವು ದೇಹ ಹಾಕ್ತೀರ ಹೀಗಾಗಿ ಅದನ್ನ ನಾವು ಮುಖ್ಯದಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು ನಂತರ ಾಮಕೃಷ್ಣರೇ ಉದಾಹರಣೆ ಶ್ರೀರಾಮಕೃಷ್ಣ ಉದಾಹರಣೆ ಹೇಗೆ ಇವರು ಭಕ್ತಿಯಿಂದ ದ್ವೈತಕ್ಕೆ ಹೋದರು ಪ್ರತಿಯೊಂದು ರಿಪೋರ್ಟ್ ತಂದು ಬರ್ತಿದ್ದಾರೆ ವಚನ ದ್ವೈತ ನೀವು ಭಕ್ತಿಯಿಂದ ಆಗದನ್ನ ಸಗುಣ ಸಾಕಾರಣ ಅಂತ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಅವನ ನಂತರ ನಿಮಗೆ ತೋರಿಸ್ಕೊಡ್ತಾನೆ ಅವನ ನಿರಾತತ್ವ ಕೂಡ ತೋರಿಸ್ಕೊಡ್ತಾನೆ ತಾನು ಯಾರು ಎಷ್ಟರವನು ಅವನೇ ತೋರಿಸ್ಕೊಡ್ತಾನೆ ಆದಾಗ ಭಕ್ತನಾದವರಿಗೆ ಸಕಾಲವೂ ಭಕ್ತಿಯಲ್ಲಿರ್ತಾನೆ ಅವನು ತೋರಿಸ್ಕೊಡ್ತಾನ ನಿಮ್ಮ ಅಧಿಕಾರಿಕತಕ್ಕಂತೆ ಅವನು ತೋರಿಸ್ಕೊಡ್ತಾನ ತೋರ್ಸ್ಕೊಡ್ಬೇಕು ತೋರ್ಸ್ಕೊಡ್ತಾನ ಇಲ್ಲಿವೋ ಇದೇ ರೋಗವನ್ನು ಇನ್ನೂ ಅಭ್ಯಾಸ ಮಾಡ್ತಾ ಇದ್ದಾರೆ ಇದೇ ರೀತಿ ಇದೇ ರಸ ನೋಡ್ತಾ ಇದೆ ಇನ್ನೂ ಪರಿಪಕ್ವಾದ ತೋರಿಸ್ತೇನೆ ಉದಾಹರಣೆ ಹಿಮವಂತ ತನ್ನ ಮಗಳು ಮಗಳು ಸಾಮಾನ್ಯ ಮಗಳಂತ ಮಹಾ ಮಹಿಮಾನ್ವಿ ಹೀಗಾಗಿ ಇವಳನ್ನ ಬೇಡ್ತಾನೆ ಮಾಡ್ತಾನ ಅಮ್ಮ ನನ್ಗೆ ನಿನ್ನ ಆ ಐಶ್ವರ್ಯ ಭೀಮಾಂತ ತೋರಿಸ್ಬೋದು ಅಂತ ತಕ್ಷಣ ತೋರಿಸ್ಕೊಡ್ತಾಳೋ ತನ್ನ ವಿಶ್ವರೂಪವನ್ನು ತೋರಿಸ್ಕೊಡ್ತಾಳ ನಂತರ ನಿನ್ನ ನಿರ್ಗುಣ ನಿರಾಕಾರ ರೂಪವನ್ನು ನೋಡಬೇಕು ನೀನು ಹೇಗಿದ್ಯೋ ನಿಜವಾಗ್ಲೂ ಹೇಗಿದೆಯೋ ನೋಡ್ಬೇಕು ಅದನ್ನು ತೋರಿಸ್ಬೋದು ಅದೇ ಹಾಗಾದ್ರೆ ತಪಸ್ ಮಾಡ್ಕೊಳ್ ಮಗಳೇ ಸಾಕ್ಷಾತ್ತಾಗಿ ಎದುರುಗಳೇ ಇದ್ದಾರೆ ಏನ್ ಹೇಳ್ಬಿಟ್ಟು ನೀನ್ ತಪಸ್ ಮಾಡ್ಕೊಳ್ತೋರ್ಸ್ಕೊಡ್ತಾರೆ ಗುರುವಾಗಿ ಅದೇ ಸಗುವ ಸಾಕಾರ ಬ್ರಹ್ಮ ತೋರಿಸಿಕೊಡ್ತದೆ ಆ ನಿರ್ಗುಣ ನಿರಾಕಾರ ತತ್ವವನ್ನು ತೋರಿಸ್ಕೊಡ್ತದೆ ಶ್ರೀರಾಮಕೃಷ್ಣು ಹಾಗೆ ಮಾಡಿದೆ ಕಾಳಿಯನ್ನು ಬಂದು ಸಾಕ್ಷಾತ್ಕಾರ ಮಾಡಿಕೊಂಡು ಒಂದನ್ನು ಹಿಡ್ಕೊಂಡು ಒಂದೊಂದು ಗಟ್ಟಿಗೆ ಹಿಡ್ಕೊಳ್ಬೇಕು ಹಲವಾರಕ್ಕೆ ಹೋಗಬಾರ್ದು ಒಂದೊಂದು ಗಟ್ಟೆಗೆ ಹಿಡಿದು ಬಿಡಬೇಕು ಹಿಡಿದಾಗ ಅಲ್ಲಿ ಗುರಿ ಮುಟ್ಟಿದಾಗ ಅದಾದ್ರೆ ತೋರಿಸ್ತದೆ ಗುರುವಾರ ತೋರಿಸ್ತದೆ ಹೇಗೆ ಕಾಳಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ನಂತರ ಹೇಗೆ ಅದ್ವೇನು ತಪ್ಪಕ್ಕೆ ಹೋದರು ತೋತಾಪುರಿಗೆ ನಲವತ್ತು ವರ್ಷಗಳು ಬೇಕಾಯಿತು ಆ ಸಮಾಧಿ ಸ್ಥಿತಿಯಲ್ಲಿ ಆ ಅದ್ವೈತದ ಒಂದು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತೆ ಇಟ್ಟು ಹೇಗೆ ಮೂರೇ ದಿವಸ ಮೂರೇ ದಿವಸ ಅವನಿಗೆ ಆಶ್ಚರ್ಯವಾಯಿತು ಆಮೇಲೆ ಭಕ್ತಿ ಅಂತ ಹೇಳಿದ್ರೆ ಅದ್ವೈತಿಗಳಿಗೆ ಸುಸ್ವರೂಪಾನುಸಂಧಾನಂ ಭಕ್ತಿ ರೀತ್ಯೀಯತೆ ಶಂಕರಾಚಾರ್ಯ ಹೇಳ್ತಾರೆ ತನ್ನ ಸ್ವರೂಪ ಅನುಸಂಧಾನ ಮಾಡ್ತಕ್ಕಂಥದ್ದೇ ಭಕ್ತಿ ಅಲ್ಲಿ ಯಾಕೆಂದ್ರೆ ಪರಮಾತ್ಮ ಬೇರೆ ನಿಮ್ಮ ಆತ್ಮ ಬೇರೆ ಹತ್ರ ಆಲೋಚನೆ ಮಾಡುವುದಿಲ್ಲ ಪರಮಾತ್ಮ ಬೇರೆ ಆತ್ಮ ಬೇರೆ ಭಗವಂತನ ಮಾರ್ಗದರ್ಶನವಾಗ್ತದೆ ಅವನು ತೋರಿಸ್ತಾನ ಯಾವನಶ್ಮಿ ಯಾವ ಯಾವಿ ಭಗವದ್ಗೀತೆಯಿದೆಯಲ್ಲ ಯಾರು ಎಷ್ಟು ತತ್ವತಃ ನಾನು ಎಷ್ಟರವನು ಎಂಥವನು ಎಂಬುದಾಗಿ ತತ್ವತಃ ಇದ್ರೆ ನಾವು ಕಳೆದ ತರಗತಿಯ ಸೂತ್ರಗಳನ್ನು ಮುಂದುವರಿಸುತ್ತಾ ತರಗತಿಯಲ್ಲಿ ನಾವು ಭಕ್ತಿ ನಿಶ್ಚಯವಾಗಿ ದೃಢವಾಗಿದೆ ಹೇಳುವುದಕ್ಕೆ ಹಲವಾರು ಆಚಾರ್ಯರು ಹಲವಾರು ಮತಗಳನ್ನು ನಾನಾ ಮತಗಳನ್ನು ಹೇಳಿದ್ದಾರೆ ಅಂತ ಹೇಳಿದ್ವಿ ಅದರಲ್ಲಿ ಯಾವುದು ಪೂಜಾದಿಶು ಅನುರಾಗ ಇತಿ ಪಾಶರ್ಯ ವ್ಯಾಸರು ಹೇಳ್ತಾರೆ ಪೂಜಾದಿಗಳಲ್ಲಿ ಅನುರಾಗ ಯಾರಿಗೆ ಉತ್ಪತ್ತಿಯಾಗಿದೆಯೋ ಪೂಜಾದಿಗಳಲ್ಲಿ ಅನುರಾಗ ಪ್ರೀತಿ ಯಾರ್ಯಾರಿಗೆ ಉತ್ಪತ್ತಿಯಾಗಿದೆಯೋ ನಾನು ಅನುರಾಗ ಅನ್ನುವಂಥ ಶಬ್ದವನ್ನು ಕೂಡ ಹೇಳಿದಾಗ ನಿಮಗೆ ಹೇಳಿದೆ ಬೇರೆ ಬೇರೆ ಶಬ್ದಗಳು ಇವೆ ಸಾಮಾನ್ಯ ಯೋಗದಲ್ಲಿ ಒಂದೇ ಎಂಬುದಾಗಿ ನಾವು ಬಳಸುತ್ತೇವೆ ಆದರೂ ಕೂಡ ಅದರಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ ಪ್ರೇಮ ಅನ್ನುವಂಥ ಶಬ್ದವನ್ನು ಬಳಸ್ತೇವೆ ಭಕ್ತಿ ಅನ್ನುವಂಥ ಶಬ್ದವನ್ನು ಬಳಸ್ತೇವೆ ಪ್ರಣಯ ಅನ್ನುವಂಥ ಶಬ್ದವನ್ನು ಬಳಸ್ತೇವೆ ಮಾನ ಅನ್ನುವಂಥ ಶಬ್ದವನ್ನು ಬಳಸ್ತೇವೆ ಅನುರಾಗ ಅನ್ನುವಂಥ ಶಬ್ದವನ್ನು ಬಳಸುತ್ತೇವೆ ಇದೆಲ್ಲರಲ್ಲೂ ಯಾವ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಒಂದು ಕಬ್ಬಿನ ರಸವನ್ನ ಸಕ್ಕರೆಯಾಗಿ ಪರಿಗಣಿಸುವ ಮಧ್ಯ ಮಧ್ಯ ಹಂತದಲ್ಲಿ ಯಾವ ಯಾವ ವ್ಯತ್ಯಾಸಗಳಿದೆಯೋ ಆ ವ್ಯತ್ಯಾಸ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಒಂದಕ್ಕಿಂತ ಒಂದು ಸಿಹಿ ಒಂದಕ್ಕಿಂತ ಒಂದು ಹೆಚ್ಚು ರಸವುಳ್ಳು ಇಲ್ಲಿ ಅನುರಾಧವನ್ನ ಹೇಳ್ತಾ ಇದ್ದಾರೆ ಅಂತಹ ಒಂದು ಪ್ರೀತಿ ಅಂತಹ ಪ್ರೀತಿ ಪೂಜಾದಿಗಳಲ್ಲಿ ಯಾವಾಗ ಅಂತ ಹೇಳಿ ಕಂಡು ತಿಳಿದುಕೊಳ್ಳಬೇಕು ಅವನ ಭಕ್ತಿ ನಿಶ್ಚಿತವಾಗಿ ದೃಢವಾಗಿ ಗೊತ್ತಿದೆ ಈ ಭಕ್ತಿ ಮಾರ್ಗ ಗುರಿಯನ್ನು ಮುಟ್ಟಿಸ್ತಕ್ಕಂಥದ್ದು ಅವನ ಮನಸ್ಸಿನಲ್ಲಿ ಬರಲಾಗಿದೆ ನಂತರ ಗರ್ಗರು ಹೇಳ್ತಾರೆ ಕಥಾದಿಶು ಇತಿ ಗರ್ಗಾಚಾರ್ಯರು ಹೇಳ್ತಾರೆ ಭಗವತ್ತನ ಕಥೆ ಪುರಾಣಾದ ಭಜನೆ ಇವನ ಮಳಿ ಯಾರು ಅನುರಾಗಿರೋ ನೀವು ತಿಳ್ಕೊಳ್ಬೇಕು ಭಕ್ತಿ ನಿಶ್ಚಲ ನಿಶ್ಚಯವಾಗಿ ದೃಢವಾಗಿ ನಂತರ ಆ ಕಥೆಯ ಬಗ್ಗೆನೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಭಾಗದಲ್ಲಿ ಒಂದು ಕಡೆ ಹೇಳ್ತಾರೆ ಎಷ್ಟು ಆ ಒಂದು ಕಥೆ ಅಥವಾ ಹರಿಕಥೆಗಳಿಗೆ ಎಷ್ಟು ಪ್ರಾಶಸ್ತ್ಯವನ್ನು ಭಗವಂತ ಇರುತ್ತೆ ವಾಸುದೇವ ಕಥಾ ಪ್ರಶ್ನ ಪುರುಷಾನ್ ಸ್ತ್ರೀನ ಪುನಾ ಅವತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾದ ಸಲಿಂ ಯಥ ಎಷ್ಟು ಸುಂದರವಾಗಿತ್ತು ವಾಸುದೇವ ಕಥಾ ಪ್ರಶ್ನೆ ಆ ಭಗವತ್ತನ ಕುರಿತಂತಹ ಈ ಕಥೆ ಪ್ರಶ್ನೋತ್ತರಗಳು ಇದು ಪುರುಷ ಸ್ತ್ರೀ ಎಲ್ಲ ಪುರುಷ ಸ್ತ್ರೀಯರನ್ನು ಪುನಾತಿ ನಿಶ್ಚಯವಾಗಿಯೂ ಪುಣ್ಯವಾಗಿಸುತ್ತದೆ ಪಾವನವಾಗುತ್ತದೆ ಅವರನ್ನು ಮಂಗಳಮಯವಾಗಿ ಆಗಿಸುತ್ತದೆ ಪುಣ್ಯವನ್ನು ಕೊಡುತ್ತದೆ ಅವನನ್ನ ಮೇಲೆ ಕೆತ್ತದೆ ವಕ್ತಾರಂ ಪ್ರಶ್ನೆ ಕೇಳುವವನನ್ನು ವಕ್ತಾರಂ ಮಾತನಾಡುವವನನ್ನು ಪೃಚ್ಛಕ ಪ್ರಶ್ನೆ ಕೇಳುವವನನ್ನು ಶ್ರೋತೃನ್ ಕೀರ್ಣ ಕೇಳುವವರನ್ನು ತತ್ಪಾದ ಸರಿಲಂ ಯಥ ಅವನ ಪಾದದಿಂದ ಬೋ ಯಾವ ರೀತಿ ಸರ್ವರನ್ನು ಪವಿತ್ರಗೊಳಿಸುತ್ತದೆಯೋ ಹಾಗೆಯೇ ಯಾರು ಭಗವಂತನ ಕುರಿತಾದಂತಹ ಕಥೆಯನ್ನು ಹೇಳುತ್ತಾರೆಯೋ ಕೇಳುತ್ತಾರೆಯೋ ಪ್ರಶ್ನಿಸುತ್ತಾರೆಯೋ ಇನ್ನು ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಸರ್ವರನ್ನು ಕೂಡ ಇದು ಪವಿತ್ರಗೊಳಿಸುತ್ತದೆ ಈ ಮಾತನ್ನು ಮೊನ್ನೆ ಬರೆದಿ ದಶಮಸ್ಕಂದದಲ್ಲಿ ಹೇಳಿದ್ದಾನೆ ಇದಾದ ನಂತರ ಬರ್ತಕ್ಕಂಥದ್ದು ಇನ್ನೊಬ್ಬ ಮಹರ್ಷ ಮತವನ್ನ ನಾರದರು ಪ್ರಸ್ತಾಪ ಮಾಡ್ತಾರೆ ಆತ್ಮರತ್ಯವಿರೋಧೇನ ಅಂತ ಹೇಳಿದರು ಆತ್ಮರತಿಗೆ ವಿರೋಧ ಇಲ್ಲೇ ಎಂಬುದಾಗಿ ಶಾಂಡಿಲ್ಯ ಮುನಿಗಳು ಅಂತ ಹೇಳಿ ಏನು ಅರ್ಥ ಆಯಿತು ಅದಕ್ಕೆ ಸೂತ್ರ ಅಂತ ಹೇಳುದು ಪದಗಳನ್ನು ತೆಗೆದುಕೊಳ್ಬೇಕು ಆತ್ಮರತ್ಯವಿರೋಧೇನ ಪೂಜಾದಿಶು ಅನುರಹ ಇತಿ ಶಾಂಡಿಲ್ಯ ಆತ್ಮರತ್ಯವಿರೋಧೇನ ಕಥಾದಿಶು ಅನುರಹ ಇತಿ ಶಾಂಡಿಲ್ಯ ಶಾಂಡಿಲ್ಯ ಮಹರ್ಷಿಗಳು ಅಂತ ಅವರು ಅವರು ಕೂಡ ಕಾಲಿನ ಮಹರ್ಷಿಗಳೇ ಕೂಡ ಅವರು ಉಪನಿಷತ್ನಲ್ಲಿ ನೀವು ಕೇಳಿರಬೇಕು ಶಾಂಡಿಲ್ಯ ವಿದ್ಯಾ ಮೂವತ್ತೆರಡು ಉಪನಿಷತ್ತಿನ ವಿದ್ಯೆಗಳಲ್ಲಿ ಶಾಂಡಿಲ್ಯ ವಿದ್ಯಾ ಅಂತಕ್ಕಂಥದ್ದೊಂದು ವಿದ್ಯೆ ಶಾಂಡಿಲ್ಯ ಋಷಿಗಳ ಹೆಸರಿನಲ್ಲಿ ಅದು ಲೋಕಕ್ಕೆ ಬಂದಿದೆ ಹಾಗೆ ಈ ಮಹರ್ಷಿಗಳು ಇನ್ನೊಂದು ಭಕ್ತಿ ಸೂತ್ರವನ್ನು ರಚನೆ ಮಾಡಿದ್ದಾರೆ ಶಾಂಡಿಲ್ಯ ಭಕ್ತಿ ಸೂತ್ರ ಅಂತ ನೂರಕ್ಕೂ ಹೆಚ್ಚು ಸೂತ್ರಗಳು ಅದರಲ್ಲಿ ಇದೆ ಅವರ ಮತ ಹೇಳ್ತಾರೆ ಅವರು ನಾರದರು ಅವ್ರನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಏನು ಅವರು ಹೇಳ್ತಾ ಇದಾರೆ ಅವರು ಇಬ್ಳಿದಂತ ಇಬ್ಬರು ಆಚಾರನೆಗೆ ವಿರೋಧ ಏನು ಹೇಳ್ತಾ ಇಲ್ಲ ಬೇರೆ ಏನು ಹೇಳ್ತಾ ಇಲ್ಲ ಯಾರು ವ್ಯಾಸರು ಏನು ಹೇಳಿದ್ರು ವ್ಯಾಸರು ಹೇಳಿದ್ರು ಪೂಜಾದಿಗಳಲ್ಲಿ ಪ್ರೀತಿ ಇರ್ತಕ್ಕಂಥದ್ದು ಅಂತ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ ಪೂಜಾದಿಗಳಲ್ಲಿ ಪ್ರೀತಿ ಇರಲಿ ಹಾಗೆ ಆತ್ಮನಲ್ಲಿ ರತಿ ಆತ್ಮನಲ್ಲಿ ಪ್ರೀತಿ ಅದುಕಿ ಹೋಗಬಾರ್ದು ಹಾಗೆ ನೋಡಿಕೊಂಡ್ರೆ ಹಾಗೆ ನೋಡಿಕೊಂಡ್ರೆ ನಿಶ್ಚಯವಾದ ಭಕ್ತಿ ಅಂತ ತಿಳ್ಕೊಳ್ಬೇಕು ಅಂತ ಸೇರಿಸಿದ್ರು ಅವರು ತಮ್ಮ ವ್ಯಾಖ್ಯೆಯನ್ನು ಸೇರಿಸೋದು ಇನ್ನೊಂದೇನೆಂದ್ರೆ ಗರ್ಗರ್ ಹೇಳಿದ್ರಲ್ಲ ಕಥಾದಿಗಳಲ್ಲಿ ಕಥೆ ಭಜನೆ ಕೀರ್ತನೆಯೇ ಭಗವಂತನ ನಾಮಗುಣ ಕೀರ್ತನೆಯೇ ಇತ್ಯಾದಿಗಳಲ್ಲಿ ಪ್ರೀತಿ ಅನುರಾಗ ಇದ್ರೆ ದೃಢಭಕ್ತಿ ಇದೆಯಾದಂತಹ ಒಂದು ದೃಢ ಭಕ್ತಿ ಉಂಟಾಗಿದೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರು ನಾವು ಹೇಳ್ತೇವೆ ಅಂದ್ರೆ ಶೈಲಿಗೆ ಅದಿರ್ಲಿ ಕಥಾದಿಗಳಲ್ಲಿ ಪ್ರೀತಿ ಇರ್ಲಿ ಆದರೆ ಅಮೆದಲ್ಲಿ ಆತ್ಮ ಈ ಪರಮಾತ್ಮದಲ್ಲಿ ಪ್ರೀತಿ ಭಕ್ತಿ ದೃಢವಾಗಿದೆ ನಿಶ್ಚಯವಾಗಿಯೂ ದೃಢವಾಗಿದೆ ಅಂತ ಕೊಡಬೇಕು ಅಂತ ಹೇಳಿ ಇವರು ಸೇರಿಸಿದರು ಆ ಸೇರ್ಪಡೆಯನ್ನು ಹೇಳ್ತಾ ಇದ್ದಾರೆ ಆತ್ಮರತ್ಯರೋಧೇನಿ ಶಾಂಡಿಲ್ಯ ಅಂತ ಹೇಳಿದರು ಏನಿದು ಆತ್ಮರತಿ ಅಂತ ಹೇಳಿದ್ರೆ ಇಲ್ಲಿ ಆತ್ಮ ಅಂತ ಹೇಳಿದ್ರೆ ಭಗವಂತ ಇನ್ಯಾರು ಅಲ್ಲ ಭಗವಂತನಲ್ಲಿ ರತಿ ಭಗವಂತದಲ್ಲಿ ರಾಮಾಯಣ ಭಗವಂತನಲ್ಲೇ ಪ್ರೀತಿ ಭಗವಂತನಲ್ಲೇ ಹುಡುಗುವಿಕೆ ಅದು ಆತ್ಮ ಪೂಜೆ ಮಾಡ್ತೇವೆ ಒಬ್ರು ಹೇಳ್ತಾ ಇದ್ರು ಸ್ವಾಮಿ ಇವತ್ತು ಪೂಜೆ ಮಾಡೋಕೆ ಒನ್ಸಾಗ್ತಾ ಇಲ್ಲ ಯಾಕೆ ಹೀ ಹೂವ ಇಲ್ಲ ಅಂತ ಇನ್ನೊಬ್ರು ಹೇಳಿದ್ರು ಸ್ವಾಮಿ ಪೂಜೆ ಹೇಗೆ ಮಾಡೋದು ಗಂಟೆ ಕಾಳು ಆಗಿದೆ ಅಂತ ಗಂಟೆ ಯಾರು ಎಚ್ಕೊಂಡೋಗ್ಬಿಟ್ಟಿದ್ದಾರೆ ಕಾಣಿಸ್ತಾ ಇಲ್ಲ ಚ ಎಲ್ಲ ಮೂಡಲ್ಲ ಅಪ್ಸೆಟ್ ಆಗೋಯ್ತು ಪೂಜೆ ಮೂಡದೆಲ್ಲ ಅಪ್ಸೆಟ್ ಆಗೋಯ್ತು ಹಾಗೆ ಪೂಜೆ ಇರುವಾಗ ಎಲ್ಲಿ ಬಂತು ಒಳಗಡೆ ಪ್ರೀತಿ ಇಲ್ವಲ್ಲ ಯಾರಿಗೋಸ್ಕರ ಪೂಜೆ ಮಾಡಿದ್ದೇನೆ ಅದನ್ನು ಮರಿಬಾರ್ದು ಕಥೆಯನ್ನು ಕೇಳುವುದಾಗಲಿ ಸಾಲವಾಗಿ ಸಾಧ್ಯವಾದ ಸಾಧ್ಯ ಯಾವುದು ಆ ಭಗವಂತ ಆ ಭಗವಂತ ಪೂಜೆ ಮಾಡ್ತಾ ಇರುವಾಗ ಆಗಲಿ ಅಥವಾ ಕಥೆಯನ್ನು ಕೇಳ್ತಾ ಇರುವಾಗಲಿ ಆಹು ಮರೆಯಬಾರದು ಅನ್ನುವಂಥ ತತ್ವವನ್ನು ಹೇಳ್ತಾ ಇದ್ದಾರೆ ಕಥೆಯನ್ನ ಕೇಳ್ತಾ ಇದ್ದೇವೆ ಕಥೆಯನ್ನ ಕೇಳುವುದರಲ್ಲಿ ಅಭಿರುಚಿ ಎಷ್ಟೊಂದು ಅಭಿರುಚಿ ಕಥೆಯನ್ನ ಭಗವಂತನಲ್ಲಿ ಪ್ರೀತಿ ಹುಡ್ತಾ ಇದೆ ಪ್ರೀತಿ ಹುಡ್ತಾ ಇಲ್ಲ ಯಾಕೆ ಅಂದ್ರೆ ಇವರಿಗೆ ಕಲಿಯಬೇಕು ಅಲ್ಲಿ ಕಥೆಯ ಮಧ್ಯದಲ್ಲಿ ಭಗವಂತನ ಸ್ತೋತ್ರ ಬಂದರೆ ಇವು ಮಾಡ್ತಾರೆ ಆ ಕಥೆಯ ಮಧ್ಯದಲ್ಲಿ ಭಗವಂತನ ಗುಣಗಾನ ವ್ಯಾಜ್ಯ ಹೋಗ್ತಾರೆ ಯಾಕೆಂತ ಹೇಳಿದ್ರೆ ಇವರು ಏನೋ ಕಾದಂಬರಿ ಹಾಗೂ ಹೀಗಂತ ಹೇಳಿದ್ರೆ ತುಂಬಾ ಪ್ರತೂಲಿಂದ ಕೇಳ್ತಾರೆ ಮಧ್ಯದಲ್ಲೆಲ್ಲ ನಳ ಮತ್ತು ದವಿಯಂತೆ ಭಗವಂತನ ಕುರಿತ ಸ್ತೋತ್ರ ಮಾಡಿದ್ರೆ ಸ್ತೋತ್ರವ ಏನೋ ಬೋರ್ ಆಗುತ್ತಪ್ಪ ಅದೇ ಹೇಳಿದ್ದನ್ನೇ ಹೇಳ್ತಾರೆ ಅವರಿಗೆ ಅಂದ್ರೆ ಉಪನ್ಯಾಸಕರಿಗೆ ಹಣ ಕೊಟ್ಟಿರ್ತಾರೆ ಬಡ್ಕೊಳ್ತಾರೆ ಹೇಳ್ತಾರೆ ಆದರೆ ಎಲ್ಲಿ ತಮಗೆ ಆಸಿ ಹೋದಂತಹ ಒಂದು ಕತೆ ಬಂದರೆ ಕಿವಿಯೆಲ್ಲ ಇದು ಮಾಡಿ ಕೇಳ್ತೇವೆ ಇದಲ್ಲ ನಿಜವಾಗಿಯೂ ಈ ಎಲ್ಲ ಕತೆಗಳಲ್ಲಿ ಮದ್ದಲ್ಲಿರ್ತಕ್ಕಂಥ ಸಾರ ವಸ್ತು ಏನು ಭಾಗವಂತ ಭಾಗವಂತ ಹಾಗೆಯೇ ನಾವು ಭಾಗವತ ಕೇಳ್ತೇವೆ ಭಾಗವತನ ಕೇಳ್ತೇವೆ ಏನ ಕೇಳ್ತೇವೆ ಕಥೆ ಕೇಳ್ತೇವೆ ಆ ಕತೆ ಕೇಳೋ ನನಗೈ ಕೇಳುವುದು ನಿಜವಾಗಿಯೂ ಆ ಭಾಗವತದ ಸಾರ ಏನು ಅಂತ ಮಧ್ಯ ಮಧ್ಯದಲ್ಲಿ ಬರತಕ್ಕಂಥ ಸ್ಥಿತಿಗಳು ಮೊಟ್ಟ ಮೊದಲಾಗಿ ಕೃಷ್ಣ ಹುಟ್ಟುವುದಕ್ಕಿಂತ ಮುಂಚೆ ಸ್ತುತಿಗಳು ಬರುತ್ತದೆ ದೇವಕೀಯ ಸ್ತುತಿ ಮಾಡ್ತಾನೆ ಕುಡಿದ ನಂತರ ವಸುದೇವ ಸ್ತುತಿ ಮಾಡ್ತಾನೆ ನಂತರ ಯವಳ ರಾಜ್ಯೋದರ ಸ್ತುತಿ ಮಾಡ್ತಾನೆ ಅನೇಕ ಸ್ತುತಿಗಳಿಗೆ ಭಗವಂತನ ಮಹಿಮೆ ನಮಗೆ ಸ್ಫುಟವಾಗಿತ್ತು ಅದು ಬಂದ ನಾವು ಎಚ್ಚರವಾಗಿರ್ತವೆ ಅದು ಬಂದಾಗ ಸಂಪೂರ್ಣ ಮನಸ್ಸಿಂದ ಕೇಳಬೇಕು ಆಗ ಕೈಯಲ್ಲಿ ನಿಜವಾದ ಅನುರಾಗಿದೆ ಅಂತ ತಿಳ್ಕೊಳ್ತೀವಿ ನಿಜವಾದ ಭಕ್ತಿ ಭಕ್ತಿ ದೃಢವಾಗಿ ಇಂಟ್ರೆಸ್ಟ್ ತೋರಿಸ್ತೀರಾ ಎಲ್ಲಿ ನೀವು ಆಸಕ್ತಿ ತೋರಿಸ್ತೀರಾ ಅಲ್ಲಿ ಹೇಳ್ತೀವಿ ಆತ್ಮರತಿ ಇದೆ ಭಗವಂತನಲ್ಲಿ ನಿಜವಾದ ಪ್ರೀತಿ ಇದೆ ಅಂತ ಅಲ್ಲಿ ಗೊತ್ತಾಗ್ತದೆ ಇದನ್ನೇ ಶಾಂಡಿಲರು ಹೇಳ್ತಾರೆ ಆದರೆ ನಾರದ್ದು ಬೇರೆಯೇ ಅನುರಾಗೋ ಈ ಮೂರು ಮೇಲಿನ ಅಭಿಪ್ರಾಯಗಳಿಗೆ ಅಷ್ಟು ಒತ್ತು ಕೊಡುವುದಿಲ್ಲ ಅವನೊಂದು ಸ್ವಲ್ಪ ಕೊಂಚ ಇನ್ನೂ ಮೇಲೆ ನಾರದಸ್ತು ತತ್ ಅಖಿಲಾಚಾರತಿಸ್ಮರಣೆ ವ್ಯಾಕುಲತ ಇತಿ ನಂತರ ಅಸ್ತಿ ಯಾ ಈ ಮೂರು ಸೂತ್ರಗಳನ್ನ ಅವರು ಒಂದಾದ ನಂತರ ಹೇಳ್ತಾರೆ ಏನು ಹೇಳಿದ್ರು ನಾರದಸ್ತು ನಾರದರಾದರು ಸ್ವಾಮಿ ನಾರು ಅಂತ ಹೇಳ್ತಾ ಇದ್ದೀರಾ ಈ ಸೂತ್ರ ಯಾರು ನಾರದ್ರೆ ಅದ್ವೇ ಹಾಗಿದ್ರೆ ಅವ್ರು ಏನ್ ಹೇಳ್ಬೇಕಾಗಿತ್ತು ನನ್ನ ಮತವಾದರು ಅಂತ ಹೇಳ್ಕೊಡ್ಬೇಕಾಗಿತ್ತು ಯಾಕೆ ಅಲ್ಲಿ ಥರ್ಡ್ ಪರ್ಸನ್ ಯೂಸ್ ಮಾಡಿದ್ದಾರೆ ಯಾರೋ ಒಬ್ರು ಇನ್ಯಾರೋ ಒಬ್ಬ ಬೀದಿ ಹೋಗೋನು ಎಂಬತ್ತೆ ಅವರು ಶಬ್ದವನ್ನು ಬಳಸಿದ್ದಾರೆ ನಾರದರ ಮತವಾದರು ಅಂದ್ರೆ ಏನು ಈ ಸೂತ್ರಕಾರ ಬೇರೆ ನಾರದ ಬೇರೆ ಅಂತ ಆಯ್ತು ಇಲ್ಲ ಸೂತ್ರಗಾರರು ಒಂದೇ ಆದರೂ ಒಂದೇ ಆದ್ರೆ ಯಾಕೆ ಇಲ್ಲಿ ಹಾಗೆ ತಮ್ಮನ್ನ ಬೇರೆಯಾಗಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಭಿಮಾನ ತ್ಯಾಗದ ಸಂಕೇತ ಅಹಂಕಾರದ ತ್ಯಾಗದ ಸಂಕೇತ ಇಲ್ಲಿ ನಮಗೆ ಬೇಕಾಗ್ತದೆ ನನ್ನ ಮತ ಅಂದ್ರೆ ಏನರ್ಥ ನಾನು ಹೇಳ್ತಾ ಇದ್ದೇನೆ ನೀವು ಫಾಲೋ ಮಾಡಿ ಅಂತ ಈ ಅಹಂಕಾರ ಅವ್ರು ಹೇಳ್ತಾ ಇಲ್ಲ ಮುಂದೆ ಕೂಡ ಅವರು ಇನ್ನೊಮ್ಮೆ ಹೇಳ್ತಾರೆ ಇನ್ನೊಂದು ತಮ್ಮ ಹೆಸರನ್ನ ಬದಲಾಯಿಸ್ಕೊಂಡು ಹೇಳ್ತಾರೆ ಬ್ರಹ್ಮಕುಮಾರ ಬ್ರಹ್ಮನ ಮಗನಾದಂಥವರು ಯಾರು ನೀವೇ ತಿಳ್ಕೊಳ್ಬೇಕು ನಾರದರು ಈ ರೀತಿಯ ಅಭಿಪ್ರಾಯವನ್ನು ಹೊಂದಿದ್ದಾರೆ ಇದು ಈ ಅಹಂಕಾರ ತ್ಯಾಗದ ಸಂಕೇತ ನಾರ್ಸು ನಾರದರಾದವೋ ನಾನು ಹೇಳಿದೆ ತು ಅಂದ್ರೆ ತುಂಬಾ ಡೇಂಜರಸ್ ಅಂತ ಆ ಅಂದ್ರೆ ಹಿಂದಿನ ಮೂರು ಆಚಾರ್ಯರು ಏನು ಮತವನ್ನು ಹೇಳಿದ್ದಾರೆಯೋ ಆ ಮತಕ್ಕೆ ಒಂದು ಮತವನ್ನ ನಾರದರು ಹೇಳ್ತಾ ಇದ್ದಾರೆ ನಾರದರು ಏನ್ ಹೇಳ್ತಾರೆ ತರ್ಪಿತ ಅಖಿಲಾಚಾರದ ತದ್ ವಿಸ್ಮರಣೆ ಪರ ವ್ಯಾಕುಲತ ನಾರದರ ಮತ ಈ ರೀತಿ ಇದೆ ಹೇಗೆ ಒಬ್ಬ ವ್ಯಕ್ತಿಯಲ್ಲಿ ಭಕ್ತ ದೃಢತಿದೆ ದಾಡ್ಡ್ಯ ಇದೆ ನಿಶ್ಚಯ ಇದೆ ಅಂತ ಹೇಗೆ ತಿಳ್ಕೊಳ್ಬೇಕು ಆ ವ್ಯಕ್ತಿಯಲ್ಲಿ ಹೇಗೆ ಏನ್ ಚಿಹ್ನೆಯಲ್ಲಿದೆ ಅಂತಂದ್ರೆ ಆ ವ್ಯಕ್ತಿ ಏನ್ ಮಾಡ್ತಾನೆ ಆ ಸಾಧಕನಾದನು ಭಕ್ತ ತದರ್ಪಿತ ಭಗವಂತೇ ಎಲ್ಲವನ್ನು ಅಪಿಸ್ತಾನೆ ಏನೇನತಾನೆ ಅಂದ್ರೆ ಸರ್ವವನ್ನು ಎಲ್ಲವನ್ನು ಅಂತ ಅರ್ಥ ಅಖಿಲ ಅಂದ್ರೆ ತುಂಡು ಅಂತ ಅಖಿಲ ತುಂಡಿಲ್ದೇ ಇರತಕ್ಕಂಥದ್ದು ಅಂತ ಎಲ್ಲವೂ ಅಂತ ಎಲ್ಲವೂ ಸಮಸ್ತ ಅಂತ ಅಶೇಷ ಅನ್ನುವಂಥ ಅರ್ಥವನ್ನೇ ಈ ಅಖಿಲ ಅಂತಕ್ಕಂಥ ಹೇಳ್ತಾರೆ ಶೇಷ ಅಂದ್ರೆ ಸ್ವಲ್ಪ ಉಳಿಸ್ಕೊಂಡಿದ್ದಾನೆ ಅಂತ ಅದೋಸ್ಕರ ಸ್ವಲ್ಪ ಉಳಿಸ್ಕೊಂಡು ಇನ್ನು ಉಳಿದಿದೆ ಭಗವಂತನ ಕೊಟ್ಟಿದ್ದಾನೆ ಅಂತ ಅದು ಭಕ್ತಿಯಲ್ಲ ಅಖಿಲ ತನಗೋಸ್ಕರ ಉಳಿಸ್ಕೊಳ್ತಕ್ಕಂಥದ್ದು ಏನೂ ಇಲ್ಲ ಇನ್ನೇ ಎಲ್ಲ ಎಲ್ಲವನ್ನೂ ಏನ್ ಮಾಡಿದ್ದಾನೆ ತದ್ ಭಗವಂತನಿಗೆ ಅರ್ಪಿಸಿಬಿಡುತ್ತೆ ಭಗವಂತನ ಪಾಲತತ್ಮಗಳಲ್ಲಿ ಅರ್ಪಿಸಿಬಿಟ್ಟಿದ್ದಾನೆ ಕೇವಲ ಅದೊಂದೆಯೇ ತದ್ದು ಮಾರಾಣಿ ಯಾವ ಸಮಯದಲ್ಲಾದ್ರೂ ಆ ಭಗವಂತನ ಮನಸ್ಸಿನಲ್ಲಿ ಮರೆತು ಹೋದರೆ ಅವನಿಗೆ ಮರೆತು ಹೋದ್ರೆ ವಿಸ್ಮರಣೆ ಪರಮ ವ್ಯಾಕುಲತ ಇದೆ ಪರಮ ವ್ಯಾಕುಲತ ಇದೆ ಅತ್ಯಂತ ವ್ಯಾಕುಲತೆ ಉಂಟಾಗ್ತದೆ ಮನಸ್ಸಿನಲ್ಲಿ ಚಡಪಾಡಿ ಉಂಟಾಗ್ತದೆ ಚಡಪಾಳ ಉಂಟಾಗ್ತದೆ ಆ ಮನಸ್ಸಿನಲ್ಲಿ ಆ ಹೃದಯಕ್ಕೆ ಏನಂತ ಕಳುಹೋಗಿದೆ ಅಂತ ಪ್ರಾಣ ಹೊರಟೋಗ್ತಾ ಇದೆಯೋ ಭಗವಂತನನ್ನು ಮರೆತಾಗ ಏನಾದರೂ ಹಣ ಹಾತೋರಿತಾ ಇದೆಯೋ ಪರಮ ವ್ಯಾಕುಲತೆ ಉಂಟಾಗ್ತಾ ಇದೆಯೋ ತಿಳ್ಕೊಡಿ ಅವನಿಗೆ ಭಕ್ತಿ ದೃಢವಾಗಿದೆ ಭಕ್ತಿ ನಿಶ್ಚಯವಾಗಿದೆ ಅವನಲ್ಲಿ ಕೂತು ಬಿಟ್ಟಿದ್ದಾಳೆ ಭಕ್ತಿ ಅಂತಕ್ಕಂಥ ದೇವಿ ನಮ್ಮ ಹೃದಯದಲ್ಲಿ ಜಾಸ್ತಾಗಿ ಕೂತು ಬಿಟ್ಟಿದ್ದಾರೆ ಆ ಒಂದು ಅವಸ್ಥೆ ಅವಸ್ಥೆ ಯಾರನ್ನು ಈ ರೀತಿ ಇದೆಯೋ ತದರ್ಪಿದ ಅಧಿನಾಚಾರ ತನಗೋಸ್ಕರ ಏನನ್ನೂ ಇಟ್ಕೊಳ್ಳದೆ ತಾನು ಮಾಡಲ ತನ್ನ ಪ್ರತಿಯೊಂದು ಮನಸ್ಸಿನ ಆಲೋಚನೆಗಳು ತನ್ನ ಪ್ರತಿಯೊಂದು ಏನು ತಾನು ಅಂತ ನಾನು ಯಾವ್ಯಾರ ಸಂಬಂಧಿಕರು ಹಣ ಏನೇನಿದೆಯೋ ಎಲ್ಲವನ್ನೂ ನಾನು ನಾನು ಅಂತ ಇಲ್ಲಿದ್ದ ಏನು ಹೇಳ್ಕೊಂಡು ಬರ್ತಾ ಇದ್ದೇನೆಯೋ ಅದೆಲ್ಲವನ್ನೂ ಕೂಡ ಅರ್ಪಣೆ ಮಾಡಿಬಿಟ್ಟೆ ಅರ್ಪಿಸಿ ಅರ್ಪಣೆ ಆಗಬೇಕು ಬಾಯಲ್ಲಿ ಹೇಳುವುದು ಮಾತ್ರ ಅರ್ಪಣೆ ಇಲ್ಲ ಅದಕ್ಕೆ ಎರಡನೇ ಸೆಂಟೆನ್ಸ್ ಮುಂದೆ ಇಡಬೇಕು ಬಾಯಿ ಯಾವಾಗ ಪರಮಾತ್ಮನ ವಿಸ್ಮರಣೆ ಉಂಟಾಗ್ತದೋ ಸ್ಮರಣೆ ಉಂಟಾಗೋದಿಲ್ವೋ ಮರ್ತು ಹೋಗ್ತಿದ್ದ ಏನು ಅನ್ಸೋದೇ ಇಲ್ಲ ಇದು ಒಳಗಡೆ ಇನ್ನೂ ಆರಾಮಾಗಿದೆ ಅಂತ ಅನ್ಸುತ್ತೆ ಆರಾಮಾಗಿದೆ ಅಂತ ಯಾಕಂದ್ರೆ ಭಗವಂತ ಮನಸ್ಸಲ್ಲಿ ಇದ್ರೆ ಏನೋ ಒಂದು ರಗಳೇನ ಭಕ್ತನ ಅನ್ನೋನಿಗೆ ಆ ರೀತಿಯಲ್ಲ ಮನಸ್ಸಿನಲ್ಲಿ ದೃಢವಾದ ಭಕ್ತಿ ಮೂರಿದವನಿಗೆ ಆ ರೀತಿಯಲ್ಲ ಆಗ ತನ್ನ ಮನಸ್ಸಿನ ಆ ಒಂದು ನಿಧಿ ಅಂತಕ್ಕಂತಹ ಭಗವಂತ ಅಲ್ಲಿ ಕ್ಷಣ ಮಾತ್ರದಲ್ಲಿ ಕಣ್ಮರೆಯಾಗುತ್ತೋ ಆವಾಗ ಅವನಿಗೆ ಪ್ರಾಣ ವ್ಯಾಕುಲವಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಅವನ ಉಸಿರಿನ ಉಸಿರು ಭಗವಂತ ಭಕ್ತನಿಗೆ ಉಸಿರಿನ ಉಸಿರು ಭಗವಂತ ಆ ಶ್ರೀರಾಮಕೃಷ್ಣರು ಆ ವ್ಯಾಕುಲತೆ ಅಂದರೆ ಏನು ಅಂತಕ್ಕಂಥ ತೋರಿಸ್ತಾರೆ ಅವರ ಜೀವನದಲ್ಲಿ ಯಾವಾಗ ದರ್ಶನವೇ ಆಗಿಲ್ಲ ಅವರಿಗೆ ಸತತವಾಗಿ ಕಳ್ತಾ ಇದೆ ಪೂಜೆಯನ್ನು ಮಾಡ್ತಾ ಇದ್ದಾರೆ ಏನೇನು ಸಾಧನಿಯನ್ನು ಹೇಳಿಕೆ ಶಾಸ್ತ್ರದಲ್ಲೂ ಮಾಡ್ತಾ ಇದ್ದಾರೆ ಆದರೂ ಕೂಡ ಈ ದೇವಿ ಹದ ನನಗೆ ದರ್ಶನವನ್ನು ನೀಡ್ತಾ ಇದಲ್ಲ ಹಾತುರ್ತಾ ಇರ್ತವ್ಯ ಇವತ್ತು ಕೂಡ ಗಂಟೆ ಬಾರಿಸ್ತಲ್ಲ ಇವತ್ತು ಕೂಡ ದೇವಾಲಯದ ಗಂಟೆ ಬಾರಿಸ್ತಲ್ಲ ಇವತ್ತು ಕೂಡ ಹಚ್ಚಿದವಲ್ಲ ಒಂದು ದಿವಸ ವ್ಯರ್ಥವಾಗಿ ಹೋಯ್ತಲ್ಲ ತಾಯಿ ಅಂತ ಹೇಳಿ ತಮ್ಮ ಮುಖವನ್ನ ಗಂಗಡದಲ್ಲಿ ಮಣ್ಣಲ್ಲಿ ಹಾಕಿ ಉಜ್ಜುತ್ತಾ ಇದ್ದಾರೆ ಅಮ್ಮ ಇವತ್ತು ಕೂಡ ದರ್ಶನವನ್ನು ಕೊಡಲಿಲ್ವಲ್ಲ ನನ್ನ ಜೀವನ ವ್ಯರ್ಥವಾಯ್ತಲ್ಲ ಒಂದು ದಿವಸ ಹರಿಯ ನೆನೆಯದ ದಿವಸ ಅವಮಂಗಡ ಹರಿಯ ನೆನೆಯದ ದಿವಸ ಅವಮಂಗಲ ಆ ದಿವಸ ವೇಸ್ಟ್ ಆಯ್ತು ಜೀವನದಲ್ಲಿ ಅದು ಪಾರ್ವ್ಯ ಮೀನನ್ನ ನೀರಿನಿಂದ ಹೊರಗಡೆ ರೀತಿ ಅದಕ್ಕೆ ಉಂಟಾಗ್ತದೆಯೋ ಅಥವಾ ನಮ್ಮನ್ನ ನೀರಿನಲ್ಲಿ ಒತ್ತಿ ಯಾವ ರೀತಿ ಭಾಸವಾಗ್ತದೆ ಒಂದು ಗುಟುಕು ಉಸಿರುಗಿಯ ಭಾವನೆ ಹೊರಟ ಶ್ರೀರಾಮಕೃಷ್ಣರು ಉಸಿರಾಡನ್ನು ಕೂಡ ಮರಿತಾರೆ ಆದ್ರೆ ಭಗವನ ನೆನಪನ್ನು ಅವರು ಮರಿತಿರ್ಲಿಲ್ಲ ನೀವು ಗೊತ್ತಿದ್ಯಾ ಎಷ್ಟೋ ವೇಳೆ ಅವರು ಉಸಿರಾಡಲು ಮರೆತಿದ್ದರು ಸಾಧ್ಯವಿದೆಯೇನು ನನಗಂತೂ ಸಾಧ್ಯವಿಲ್ಲ ನನ್ನ ಉಸಿರುಕ ಶ್ರೀರಾಮಕೃಷ್ಣ ಉಸಿರಾಡುವ ಹೋಗ್ತಾ ಇದ್ದ ಅವರೇ ವಿತ್ ಗಾಡ್ ಅನ್ನುವಂತಹ ಗ್ರಂಥದಲ್ಲಿ ಇವರು ಹೇಳಿದ್ದಾರೆ ಒಂದ ಒಂದು ಸ್ಮೃತಿ ಚಿತ್ರಣದಲ್ಲಿ ಅವರು ಹೇಳ್ತಾರೆ ತಮ್ಮ ನೇರ ಶಿಷ್ಯರಲ್ಲಿ ಒಬ್ಬರಾದಂತಹ ಊಶ ನಿರಂಜನ ಅನ್ನೋದು ಅನಿಸುತ್ತೆ ಅಖಂಡ ಅನ್ನೋ ನೋಡು ನಾನು ಯಾವಾಗ ಉಸಿರಾಡನ್ನ ಮರ್ತು ಬಿಡ್ತೀನಿ ದಯವಿಟ್ಟು ನಮಗೆ ಜ್ಞಾಪಿಸು ಸ್ವಾಮಿ ಮಹಾಶೇರೆ ತಾವೀಗ ಉಸಿರಾಡ್ತಾ ಇಲ್ಲ ಅಂತ ಹಾಗೆ ನಾನು ಉಸಿರಾಡ್ತೇನೆ ಹಾಗೆಯೇ ಅವರು ಎಷ್ಟೋ ಬಾರಿ ಉಸಿರು ನಿಂತು ಹೋಗ್ಬಿಡ್ತಿತ್ತು ಅವರಿಗೆ ಉಸಿರಾಡೋವೇ ಮರ್ತೋಗ್ಬಿಟ್ಟು ಆವಾಗ ಪಠದಲ್ಲಿದ್ದಂತೂ ಇವರು ಹೇಳ್ತಾ ಇದ್ರು ಮಹಾಶೇರೆ ತಾವೀಗ ಉಸಿರಾಡ್ತಾ ಇಲ್ವಾ ಓ ಹೌದಾ ಸರಿ ಉಸಿರು ತಗೋಬಾರ ಆದ್ರೆ ಭಗವಂತನನ್ನ ಆ ಕಾಳಿಯನ್ನ ದೇವಿಯನ್ನ ಮಾತ್ರ ಅವರ ಮನಸ್ಸಿಂದ ಒಂದೇ ಒಂದು ಕ್ಷಣ ಮಾತ್ರವಾಗಿಯೂ ಅವರು ಮುರಿತಾ ಇದ್ದಾರೆ ಅದು ಆ ಸಂಪೂರ್ಣವಾಗಿ ಶ್ರೀರಾಮಕೃಷ್ಣರು ತಮ್ಮ ಜೀವನದಲ್ಲಿ ತೋರಿಸಿಕೊಟ್ಟಿದ್ದಾರೆ ಹಾಗಿದ್ರೆ ಇದಕ್ಕೆ ಏನು ಸಾಕ್ಷಿ ಏನು ಅದಕ್ಕೆ ಅಸ್ಥಿ ಏವಮೇವಂ ನಮ್ಮ ಮತ ಹೀಗೆಯೇ ಇದು ಹೀಗೆಯೇ ಇದು ಸುಳ್ಳಲ್ಲ ಅಸ್ತ್ಯಮೇವಂ ಇದು ಹೀಗೆಯೇ ಇದಕ್ಕೆ ನಾವು ಸಾಕ್ಷ್ಯವನ್ನು ಹೇಳ್ತೇವೆ ಮುಂದೆ ಸಾಕ್ಷ್ಯವನ್ನು ಹೇಳ್ತೇವೆ ಏನದು ಯಥ ವ್ರಜಗೋಪಿಕಾನ ಹೇಗೆಂದರೆ ಯಥ ಸಾದೃಶ್ಯವನ್ನು ಉದಾಹರಣೆಯನ್ನು ಕೊಡುವಂತ ಪರಿ ಈಗ ಉದಾಹರಣೆ ಕೊಡ್ಬೇಕಲ್ಲ ನಿಮ್ಗೆ ನಿಮ್ಷ ಭಕ್ತನ ಲಕ್ಷಣ ದೃಢ ದೃಢವಾಗಿ ನಿಂತಿದೆ ಭಕ್ತಿಯಂತೆ ಒಂದು ಕ್ಷಣ ತದರ್ಪಿತ ಅಖಿಲಾಚಾರತ ತದ್ವಿಸ್ಮರಣೆಯ ಪರಮ ವ್ಯಾಕುಲತಾ ಅಂತ ಹೇಳಬೇಕು ಹಾಗಿದ್ರೆ ಅಂತಹ ಒಂದು ಲಕ್ಷಣವನ್ನು ತೋರಿಸಿಕೊಡುವಂತಹ ವ್ಯಕ್ತಿಗಳು ಈ ಜಗತ್ನಲ್ಲಿ ಆಯ್ನೋ ಎಲ್ಲಾದರೂ ನೋಡಿದ್ದೀರೇನೋ ಅಂತ ನೀವು ಪ್ರಶ್ನೆ ಕೇಳುವುದು ಸಹಜ ಆ ಪ್ರಶ್ನೆಕರಿಗೆ ಹೋಗಿ ಹೇಳ್ತಾ ಇದ್ದಾರೆ ಇದೇ ಸ್ವಲ್ಪ ತಾಳಿ ನಾ ಹೇಳ್ತೇನೆ ಯಥಾ ವ್ರಜ ಗೋಪಿ ಕಾನ ಅದಕ್ಕೆ ಉದಾಹರಣೆ ಇನ್ಯಾರು ಅಲ್ಲ ನಮ್ಮ ಭಾಗವತದಲ್ಲಿ ಬರ್ತಕ್ಕಂತಹ ಅತ್ಯದ್ಭುತವಾದಂತಹ ಆ ಭಕ್ತಿಯ ನಿರೂಪಣೆಯನ್ನ ಮಾಡ್ತಕ್ಕಂತಹ ಆ ಪರಮ ಪ್ರೇಮ ಮಗುವಲ್ಲಿ ಪರಮ ಪ್ರೇಮ ಏನೋ ಅನ್ನೋದಕ್ಕೆ ಉತ್ತಮ ನಿದರ್ಶನ ದೇವ ಎಲ್ಲೂ ಇಲ್ಲ ಅವನಿಗೆ ನೋಡಿ ಹೇಗೆ ಹೇಳಿದ್ರೆ ಅಷ್ಟು ಜನ ನಾವು ಹೇಳ್ತೇವೆ ಪರಮ ಭಾಗವತರು ಅಂತ ಹನ್ನೆರಡು ಜನ ಪರಮ ಭಾಗವತರು ಬಲಿ ಹನುಮಂತ ಉದ್ಧವ ನಾರದರು ಇದ್ದಾರೆ ಬ್ರಾ ವಿಭೀಷಣ ಆಮೇಲೆ ಭೀಷ್ಮ ಇವರೆಲ್ಲ ಇದ್ದಾರೆ ಇವರೆಲ್ಲರನ್ನು ಪರಭಾಗವತ್ತಮರು ಅಂತ ಭಾಗವತಕ್ಕೆ ಕರೆದಿದ್ದಾರೆ ಇವರಲ್ಲಿ ಒಬ್ಬರು ಹೆಸರಾಗ್ರು ಇರಬೇಕಲ್ಲ ಇವರು ಇವರನ್ನು ಮೀರಿದಂತಹ ಒಂದು ಉದಾಹರಣೆಯಿಂದ ಇಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ಆ ಭಕ್ತಿ ಯಾವ ಮಟ್ಟದ್ದು ಒಂದು ಆದರ್ಶ ಭಕ್ತಿಯ ಆದರ್ಶ ಯಾವ ರೀತಿ ಇರಬೇಕು ಅನ್ನೋ ಇದಕ್ಕಿಂತ ಒಂದು ಉತ್ತಮವಾದಂತಹ ಉದಾಹರಣೆಗೆ ಕೊಡ್ಲಿಕ್ಕೆ ನಾರದರಿಗೆ ಸಾಧ್ಯವಾಗುತ್ತಾ ನಾರದ್ಯ ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ ವ್ರಜದಲ್ಲಿ ಇರ್ತಕ್ಕಂತಹ ಆ ಬೃಂದಾವನದಲ್ಲಿ ಇರ್ತಂತಹ ರಜ ವ್ರಜ ಅಂತ ಅದಕ್ಕೆ ಹೆಸರು ಬಂದಿದ್ದೆ ಹಾಗೆ ಭಗವಂತನ ಪಾದ ಪದ್ಮಗಳೇ ಕವಿತಂತಹ ಭೂಮಿಯ ವ್ರಜ ಅಂದ್ರೆ ಪದ ವ್ರಜ ಗತೌ ಒಂದು ಪಾದ ಅನ್ನೋದಕ್ಕೆ ವ್ರಜ ಅಂತ ಹೆಸರು ಯಾವುದ್ರಿಂದ ಹೋಗಬಹುದು ಆ ಭಗವಂತನಿಗೆ ಆ ಪಾದ ಎಲ್ಲೆಲ್ಲಿ ಅದು ನಡೆದು ಹೋಗಿಯೋ ಸಮಸ್ತ ಆ ವ್ರಜ ಅಂದ ಅಲ್ಲಿ ಅಗೋಚರವಾಗಿ ಆ ಭಗವಂತನೂ ಇದೆ ಅಂತ ಹೇಳ್ತಾರೆ ಆ ವ್ರಜದ ಮಣ್ಣು ಅತ್ಯಂತ ಪರಮ ಪವಿತ್ರ ಶ್ರೀರಾಮಕೃಷ್ಣ ಕೂಡ ಯಾವಾಗ ವೃಂದಾವನಕ್ಕೆ ಹೋದರೋ ಆ ಮಣ್ಣನ್ನು ತೆಗೆದುಕೊಂಡು ದಕ್ಷಿಣೇಶ್ವರನಲ್ಲಿ ಹೀಗೆ ಎರಚಿ ಇವತ್ತಿಂದ ಇದು ಕೂಡ ವೃಂದಾವನವಾಯಿತು ಅಷ್ಟೇ ಪವಿತ್ರವಾಯಿತು ಅಂತ ಹೇಳ್ತಾರೆ ಅಷ್ಟು ಪವಿತ್ರವಾದಂತಹ ಸ್ಥಳ ಅದು ವ್ರಜ ಆ ವ್ರಜದಲ್ಲಿ ವೃಂದಾವನದಲ್ಲಿ ಇರುವಂತಹ ಗೋಪಿಕಾ ಆ ಗೋಪ ಯಾರು ಗೋಪಾಂದರಿದ್ದಾರೆಯೋ ಅವರ ಪತ್ನಿಯರು ತಮ್ಮ ಸಮಸ್ತವನ್ನು ಆ ಪರಮಾತ್ಮನಿಗೆ ಅರ್ಪಿಸ್ತಕ್ಕಂತಹ ಆ ಉತ್ತಮವಾದಂತಹ ನಿದರ್ಶನ ಸಂಸಾರ ಮಧ್ಯದಲ್ಲಿ ಇದ್ರೂ ಕೂಡ ಹೇಗೆ ತಮ್ಮ ಸಮಸ್ತವನ್ನು ಭಗವಂತನಿಗೆ ಅರ್ಪಿಸಿದ್ರು ಆ ಉದಾಹರಣೆ ಎಲ್ಲೂ ನಮಗೆ ಸಿಗುವುದು ಅದಕ್ಕೆ ಭಗವಂತ ಹೇಳ್ತಾನೆ ಗೋರಿಗೆ ರಾಸಲೀಲಿಯ ಅಂತದಲ್ಲಿ ಭಗವಂತ ಅವನ ಕಣ್ಣಲ್ಲಿ ನೀರು ಬರುತ್ತೆ ಶ್ರೀಕಳಿ ಇವರ ಪ್ರೇಮವನ್ನು ನೋಡಿ ಅವನು ಹೇಳ್ತಾನೆ ಓ ನನ್ನ ಪ್ರೀತಿಯ ಗೋಪಿಯರೇ ನೀವು ನನಗಾಗಿ ಈ ರಹಸ್ತಾಶ್ರಮದ ಬೇಳಿಯನ್ನ ಬಿಡಿಸಿಕೊಂಡು ಬಂದಿದ್ದೀರ ಇದು ಯೋಗಿಗಳಿಗೂ ಉಪಾಸಿಗಳಿಗೂ ಕೂಡ ಸಾಧ್ಯವಾಗಿಲ್ಲ ಸಂಸಾರದಲ್ಲಿ ಇದ್ರೂ ದೇಹ ಶೃಂಖಲಾ ಅತ್ಯಂತ ಕಷ್ಟಮಯವಾದಂತಹ ದೇಹ ಈ ರಹಸ್ತಾಶ್ರಮ ಈ ಮನೆ ಅಂತಕ್ಕಂತಹ ಗ್ರಹ ಅಂತಕ್ಕಂತಹ ಶೃಂಖಲಾ ಬೇಡಿ ಎಲ್ಲರಿಗೂ ಗೊತ್ತಿದೆ ಎಷ್ಟು ಬೇಡಿ ಇದೆ ಈ ಸಂಸಾರದಲ್ಲಿ ಅದನ್ನೂ ಕೂಡ ನೀವು ಬಿಡಿಸ್ಕೊಂಡು ನನ್ನ ಇದು ಯೋಗಿಗಳಿಗೂ ಕೂಡ ಈ ಬಂಧನವನ್ನು ಬಿಡಿಸ್ಕೊಂಡೆ ಅತ್ಯಂತ ಕಷ್ಟ ಅಂಥದ್ದನ್ನ ನಿಮ್ಮ ಸ್ವಭಾವವೇ ಇದೆ ಎಂತಹ ಹೀಗೆ ನಮ್ಮೊಂದಿಗೆ ಈ ಒಡನಾಡಿನಂತಹ ಈ ಒಂದು ಇದು ನಿಮ್ಮ ಏನು ಅತ್ಯಂತಳವಾದಂತಹ ಪ್ರೇಮವಿದೆಯೋ ಅದು ನಿರವಧ್ಯ ಅದು ನಿಷ್ಕಳಂಕ ಅದರಲ್ಲಿ ಯಾವುದೇ ಕಳಂಕವಿಲ್ಲ ನೀವು ಗೃಹಸ್ಥರಾಗಿ ಎಲ್ಲಿ ಪರಪತಿಯೊಂದಿಗೆ ಸಹವಾಸ ಉತ್ಸಾಹವನ್ನು ಮಾಡ್ತಾ ಇದೆಯಾ ಅಂತ ಹೇಳಿ ಲೋಕ ನಿಮ್ಮನ್ನ ಜರಿತಾ ಇದೆಯಲ್ಲ ಆಗುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಪ್ರೇಮ ಅಂತಕ್ಕಂಥದ್ದು ನಿಷ್ಕಳಂಕವಾದಂತಹ ಪ್ರೇಮ ಪ್ರತಿಯೊಬ್ಬರ ಹೃದಯದಲ್ಲಿ ಇರ್ತಕ್ಕಂಥದ್ದು ನಾನೇ ನಿಮ್ಮ ಪ್ರತಿಯನ್ನು ನಿಮ್ಮ ಪತಿಯನ್ನು ಪ್ರೀತಿಸ್ತಾ ಇರುವಾಗ ಇರ್ತಕ್ಕಂಥದ್ದು ನಾನೇ ಆ ವಿಷಯ ಎಂತಕ್ಕಂಥವನು ವಿಷಯ ವಸ್ತುವನ್ನು ಪ್ರೀತಿಸ್ತಾ ಇರುವಾಗ ಇರ್ತಕ್ಕಂಥವ್ನು ನಾನೇ ಹೀಗಾಗಿ ಆ ಪ್ರತಿಯೊಂದು ಪ್ರೇಮನ ಹಿಂದೆ ಇರ್ತಕ್ಕಂಥವ್ನು ನಾನೇ ಗೊತ್ತಿ ಗೊತ್ತಿಲ್ಲ ಪ್ರತಿಯೊಂದು ಜೀವಿಯು ನನ್ನನ್ನೇ ಪ್ರೀತಿಸ್ತಾ ಇದೆ ಆಮೇಲೆ ಎಂಥದ್ದು ಹೇಳ್ತಾನೋ ಈ ಮಾತು ಯಾರಿ ಇಂತಹ ಪ್ರೇಮವನ್ನು ನನ್ನಲ್ಲಿ ನೀವು ಕೊಟ್ಟಿದ್ದೀರಲ್ಲ ನಾ ಜನ್ಮ ಜನ್ಮಾಂತರದಲ್ಲಿಯೂ ಕೂಡ ಅನಂತವಾದಂತಹ ಶರೀರವನ್ನು ಪಡೆದರೂ ಕೂಡ ನಿಮ್ ನಿಮ್ಮ ಈ ಋಣವನ್ನು ತೀರಿಸ್ಲಿಕ್ಕೆ ನನ್ನಿಂದ ಸಾಧ್ಯವಾಗಲಿಲ್ಲ ಏನ್ ಮಾತಿದೆ ಭಗವಂತ ಹೇಳ್ತಾ ಇದ್ದರೆ ನಿಮ್ಮ ಈ ಋಣವನ್ನು ತೀರಿಸಲಿಕ್ಕೆ ನನ್ನಿಂದ ಸಾಧ್ಯವಾಗಲಿದೆ ಒಂದು ವೇಳೆ ನಿಮ್ಮ ಸೇವಾದಂತಹ ಪ್ರೇಮ ಬುದ್ಧಿಯಿಂದ ಇಲ್ಲ ನಿಮ್ದೇನು ಋಣ ಇಲ್ಲ ನಮ್ಮ ಹತ್ರ ನಿಮ್ದೇನು ಋಣ ಇಲ್ಲ ನೀನು ಋಣಭಕ್ತಿಯೂ ಕೂಡ ನನಗನ್ನಿಸ್ತಾ ಇದ್ದೇನೆ ನಿಮ್ಮಲ್ಲಿ ನನಗೆ ಋಣವಿದೆ ನಿಮ್ಮಲ್ಲಿ ನನಗೆ ಆ ಋಣ ತೀರಿಸವಲ್ಲ ಅಂತ ನನಗನ್ನಿಸ್ತೇನೆ ಹೀಗಾಗಿ ನಾನು ಯಾವತ್ತೂ ನಿಮ್ ಚೀಲ್ನಿ ಅನ್ನುವಂಥ ಮಾತನ್ನ ಭಗವಂತ ಇಲ್ಲಿ ಗೋಪಿಯರಿಗೆ ಹೇಳ್ತಾ ಇದ್ದಾರೆ ಅಂದರೆ ಹೇಗೆ ನೋಡಿ ಆ ಗೋಪಿಯರ ಪ್ರೇಮಕ್ಕೆ ಬಿದ್ದಾನೆ ಬದ್ಧನಾಗಿ ಅದು ಆ ಭಕ್ತನಾದನು ಭಗವಂತನ ಕಟ್ಟು ಹಿಡಿದು ಭಕ್ತಿಯಿಂದ ಕಟ್ಟಿ ಹಿಡಿತಾನೆ ಕಟ್ಟಿಬಿಡ್ತಾನೆ ಶ್ರೀರಾಮಕೃಷ್ಣರು ಹೇಳಿದ್ರು ಭಗವಂತನನ್ನು ಯಾರಿಂದ ಹಾಗೂ ಕಟ್ಟಲಿಕ್ಕೆ ಸಾಧ್ಯ ನಾನು ಕಟ್ಟಿಬಿಡ್ತೇನೆ ಯಾವ ಶಾಸ್ತ್ರ ಯಾರು ಕೂಡ ಯಾವ ಶಾಸ್ತ್ರವೂ ಕೂಡ ವೇದವೂ ಕೂಡ ಅಖಿಲ ವೇದವೂ ಕೂಡ ಪ್ರಯತ್ನ ಪಟ್ಟರು ಆದರೆ ಭಕ್ತನಿಗೆ ಮಾತ್ರ ಸಾಧ್ಯ ಇಲ್ಲ ಭಕ್ತನೊಬ್ಬನಿಗೆ ಮಾತ್ರ ಭಗವಂತನನ್ನ ಹೃದಯದಲ್ಲಿ ಹೃದಯ ಎಂಬ ಪಂಜರದಲ್ಲಿ ಬಂಧಿಸಿಡ್ಲಿಕ್ಕೆ ಸಾಧ್ಯ ಒಮ್ಮೆ ಬಂಧಿಸಿಟ್ಟಾದರೆ ಭಗವಂತನಿಗೂ ಕೂಡ ಮನಸ್ಸು ಬರುವುದಿಲ್ಲ ಇವನ ಪಂಜರವನ್ನು ಬಿಟ್ಟು ಹೊರಗೆ ಹೋಗೋಣ ಅಂತ ಆ ಭಕ್ತನ ಒಂದು ಶ್ರೇಷ್ಠತೆ ನಂತರ ಹೇಳ್ತಾನೆ ಆಹಂತ ಸಖ್ಯೋ ಭಜತೋಪಿ ಜಂತೂನ್ ಭಾ ಅನೀಶಾ ವೃತ್ತಿ ವೃತ್ತ ಯಥಾಧನೋ ಲಬ್ಧಧನೇ ವಿನಷ್ಟೇ ತಯ ಅನ್ಯೃತು ನೇಲ ಗೋಪ್ಯರು ಹೇಳ್ತಾರೆ ಪರಮಾತ್ಮ ರಾಸಲೀಲಲ್ಲಿ ಭಗವಂತ ಹೊರಟೋಗ್ತಾರೆ ಮಾಯ ಅಂತ ಕಣಿಗೆ ಕಾಣ್ದಾಗ್ತಾನ ಆಗ ಅವರಿಗೆ ತದ್ವಿಮಾನೆ ಪರಮ ವ್ಯಾಕುಲತ ಇತ್ತು ಎಷ್ಟು ಹುಚ್ಚರಾಗ್ತವೆ ಅಂತ ಹೇಳಿದ್ರೆ ಪರಮಾತ್ಮ ಇಲ್ಲ ಬಳಿಯಲ್ಲಿ ಅವನು ಮಾಯವಾದವ ಶರೀರದಿಂದ ಮಾಯವಾದ ಆದ್ರೆ ಈಗ ಅವರಿಗೆ ಪರಮಾತ್ಮ ನೋಡ್ಲಿಕ್ಕೆ ಅಷ್ಟು ವಿರಹ ಉಂಟಾ ಇದೆ ಆ ಹೃದಯದಲ್ಲಿ ಕಾತರಾಗ್ತಾ ಇದ್ದಾರೆ ಆ ಕಾತರವಾದಂತಹ ಹೃದಯದಲ್ಲಿ ಅವರಿಗೆ ಪರಮಾತ್ಮ ಗೋಚನವಾಗ್ತಾ ಇದೆ ಪ್ರತಿಯೊಂದು ಗೋಪಿಯವರು ಶ್ರೀಕೃಷ್ಣನೇ ನೋಡ್ತಾ ಇದ್ದಾರೆ ಆಹಾ ಈ ಗೋಪಿ ಶ್ರೀಕೃಷ್ಣನೇ ಇರಲಿ ಶ್ರೀಕೃಷ್ಣ ಈ ರೀತಿ ಮಾಡ್ತಾ ಇದ್ದಾನೆ ಈ ರೀತಿ ಲಾಸ್ಯವಾಡ್ತಾ ಇದ್ದಾನೆ ಈ ರೀತಿ ಕೊಳನ್ನು ಬಾರಿಸ್ತಾ ಇದ್ದಾನೆ ಈ ರೀತಿ ನಡಿಗೆಯನ್ನು ಮಾಡ್ತಾ ಇದ್ದಾನೆ ಈ ರೀತಿ ಹೇಳ್ತಾನೆ ಈ ರೀತಿ ತನ್ನ ಗೋಪ ಸಖರೊಂದಿಗೆ ಆಟವಾಡ್ತಾ ಇದ್ದಾನೆ ಕಾಣಿ ಯಾಕೆ ಅಂತ ಹೇಳಿದ್ರೆ ಆ ಮನಸ್ಸಿಗೆ ಅವನನ್ನು ಬಿಟ್ಟು ಮತ್ತೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಲ್ಲೇ ಮಾಡಿ ಪರಮಾತ್ಮನ ದೇಹವಿಲ್ಲ ಶ್ರೀ ದೇಹವಿಲ್ಲ ಅಲ್ಲೂ ಕೂಡ ಅಲ್ಲಿ ಶ್ರೀಕೃಷ್ಣ ಅವರು ಎಳಗಡೆ ಬಂದಿದ್ದಾರೆ ನಂತರ ತಕ್ಷಣ ಶ್ರೀಕೃಷ್ಣ ಅಲ್ಲಿ ಕಾಣಿಸ್ಕೊಂಡ ಹಾಗೂ ಕೇಳ್ತಾರೆ ನಮ್ಮನ್ನು ಬಿಟ್ಟು ಈ ರೀತಿ ಹೊರಟ ಹೋದಿಯಲ್ಲ ಇದು ಏನಿದು ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ನಾವು ನಿನ್ನ ಪ್ರೀತಿಸ್ತಾ ಇದ್ರು ಕೂಡ ನಿನಗೆ ನಮ್ಮ ಮೇಲೆ ಬೈಲ ಆಜತೋಪಿ ಜಂತೂನು ಭಜಾಮಿ ಅನೀಶಾ ಅನುವೃತ್ತಿ ನನ್ನ ಪ್ರೇಮ ಐತಿ ಅಂತ ತೋರಿಸ್ಲಿಕ್ಕೆ ನಾನು ಈ ರೀತಿಯ ಆಟಕವಾಡ್ತೇನೆ ಪ್ರೇಮನ ನಿಜವಾದ ನಿದರ್ಶನ ಏನೋ ಹಾಗೂ ಪ್ರೀತಿ ಅಂದ್ರೆ ಏನೋ ಆ ನಿದರ್ಶನವನ್ನ ನಿಮ್ಮ ಮೂಲಕ ಈ ಜಗತ್ತಿಗೆ ತೋರಿಸ್ಕೊಡ್ಲಿಕ್ಕೆ ನಾನು ಈ ರೀತಿ ಮಾಡುವ ಕಡು ಬಡವ ಲಾಟ್ರಿ ಹೊಡೆದು ಬಿಡ್ತು ರಾತ್ರೋ ರಾತ್ರಿ ಬೆಳಿಗ್ಗೆ ಅಂದ ತಕ್ಷಣ ಹೇಳ್ತಾ ಇತ್ತು ನಿಮಗೆ ಐವತ್ತು ಕೋಟಿ ನೂರು ಕೋಟಿ ಕೊಟ್ಬಿಟ್ಟಿದ್ದಾರೆ ಅಂತ ಆಹಾ ಹೇಗೆ ಅನಿಸ್ಬಿಡುತ್ತೆ ತಿರ್ಗ ರಾತ್ರಿ ಕಳರು ಬಂದರು ನೂರು ಕೋಟಿ ಹೊಡ್ಕೊಂಡೋಗ ನೂರು ಕೋಟಿ ಹೊಡ್ಕೊಂಡೋಗ ಎಂತಹ ದುಃಖವಾದದ್ದು ನನಗೆ ಅಯ್ಯೋ ನೂರು ಕೋಟಿ ಹೊಟ್ಟು ಹೋಯ್ತಲ್ಲ ಏನು ಇಲ್ಲ ಅಂತಿಲ್ಲ ಅವನಿಗೆ ನೂರು ಕೋಟಿ ಹೊಟ್ಟು ವಿನಷ್ಟೇ ತಯ ಹಗಲು ಹಗಲು ಇರೋದು ಅಯ್ಯೋ ಹೋಯ್ತಲ್ಲ ಇದ್ದಿದ್ದು ಹೋದಾಗ ಎಂತಹ ವಿರಹ ಉಂಟಾಯಿತೋ ಆ ವಿರಹ ನಿಮ್ಮಲ್ಲಿ ಉಂಟಾಯಿತು ನಾನು ಬಂದೆ ಕೊಂಚ ಈಗ ರಾಸುಲಿ ಇದೆ ಆಡಿದೆ ನಂತರ ಕಣ್ಮರೆಯಾಗ ಆಗ ನಿಮ್ಮ ಹೃದಯದಲ್ಲಿ ಎಂತಹ ಉಂಟಾಯಿತೋ ಹೇಗೆ ಉಂಟಾಯಿತು ಪಡ್ಕೊಂಡಿದ್ದನ್ನ ಕಳ್ಕೊಂಡ್ರಲ್ಲ ಆ ಹೇಗೆ ಉಂಟಾಯಿತು ಕೃಷ್ಣ ಎಲ್ಲಿ ಅಯ್ಯೋ ನನ್ನ ಕಣ್ಮಣಿ ಎಲ್ಲಿ ಅಂತ ಅನಿಸ್ತಲ್ಲ ಆತನ ಲಕ್ಷಣವನ್ನು ತಿಳಿಸ್ಕೊಳ್ಳಿಕ್ಕೆ ನಾನು ಈ ರೀತಿ ಮಾಡಿದೆ ಅನ್ನುವಂಥ ಮಾತನ್ನ ಪರಮಾತ್ಮ ಕೃಷ್ಣ ಹೇಳ್ತಾ ಇದ್ದಾರೆ ಇಷ್ಟು ಹೇಳಿ ಇಂದಿನ ಈ ತರಗತಿಯನ್ನು ಇಲ್ಲೇ ಮುಕ್ತಾಯಗೊಳಿಸುವ ಸಮಯದು ನಂತರ ಇದನ್ನೇ ಸೂರದಾಸರು ಯಾವ ರೀತಿ ಈ ಯಥಾವ್ರಜ ಗೋಪಿ ಕಾನ ಅನ್ನ ಎಷ್ಟು ಸ್ವಾರಸ್ಯಕರವಾಗಿ ತಮ್ಮ ಒಂದು ಶಬ್ದಗಳಲ್ಲಿ ಅವರ ಪ್ರತಿಭೆ ಎಂಥದ್ದು ಓಮದೂರ್ಣಮೃಷ್ಣಾರ್ಪಣ <Sessant> <Sessant> <Sessant>